ಜಯಶರಿರಚಿತ್ಯದೇವೈಕಂದ್ಯ ಪರಮಗುರು ಸಜ್ಜನಾ ನಿಖಿಲಗುಣಗಣಾರ್ ನಿತ್ಯದೋಷ ಸರಸಿ ಜನಯನೊಸೌ ಶ್ರೀಪತಿರ್ಮನದೋನ ವ್ಯಾಯ ಭಯ ಶ್ರೀಷಾ ಗುಣರಾಶಯ ಸದ್ಯ ಶುದ್ಧ ನಮೋ ನಮಃ ಅಭ್ರಮ ಭಂಗರ್ಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲ ಭೇ ತಾಪತ್ರಪಂ ಶ್ರೀಮದನಂದತೀರ್ತಾರ್ಯಪಾಪಂಕರೇನವಹ ಪವಿತ್ರಯಂತ ಮಾಂ ನಿತ್ಯಪಾಟನಾರಾಯಣಂ ಸುರಗುರು ಜಗದೆಕನಾ ಭಕ್ತಪ್ರಿಯ ಸಕಲಲೋಕನಮಸ್ಕೃತುಣ್ಯವರ್ಜಿತಮಜಂ ಬಿಧ್ಯಮೀಶಂ ವಂದೇ ಭವ್ರಮುರಸಿಂದ್ಯಂ ನಾರಾಯಣ ನಮಸ್ಕೃತ ನರಂಚ ನರುತ್ತಮೀಂ ಸರಸ್ವತೀ ವ್ಯಾ ತಯ ಮುದೀರೇ ನಾರಾಯಣೋಷವಿವರ್ಜಿತ ಪರಿಪೂರ್ಣಗುರು ಗೀತಾ ವಕ್ಷ್ಯಾಶಗುರುಭ್ಯೋ ನಮಃ ಹರಿ ಕರ್ಮ ಸ್ವರ್ಗ ರೂಪ ಫಲಕ್ಕೆ ಸಾಧನ ಅಂತ ಹೇಳ್ತಾರೆ ಇನ್ ಕೆಲವರು ನೀನು ಹೇಳುವ ರೀತಿಯಲ್ಲಿ ಅದು ಕಾಮ್ಯ ಫಲವನ್ನು ಕೊಡುವಂತಹ ಕರ್ಮವೂ ಕೂಡ ಅದು ನಿಷ್ಕಾಮನೆಯಿಂದ ಮಾಡಿದಾಗ ಅದು ಜ್ಞಾನವನ್ನು ಕೊಡ್ತಾ ಇದೆ ಅಂತ ಹಾಗರೆ ಕರ್ಮ ಎಂಬುದು ಜ್ಞಾನವನ್ನು ಕೊಡ್ತದೆ ಅಂತ ನೀನು ಹೇಳ್ತಾ ಇದ್ದೀನಿ ಕರ್ಮ ಎಂಬುದು ಸ್ವರ್ಗರೂಪ ಫಲವನ್ನು ಕೊಡ್ತದೆ ಅಂತ ಯಾರು ಹೇಳ್ತಾ ಇದ್ದಾರೆ ಮೀಮಾಂಸಕರು ಹೇಳ್ತಾರೆ ಮೀಮಾಂಸಕರು ಅವರು ಹೇಳಿದ ವಿಷಯದಲ್ಲಿ ನೀನು ಯಾಕೆ ಅವರು ಪ್ರಮಾಣ ಆಧಾರಿತವಾಗಿ ಹೇಳ್ತಾ ಇಲ್ಲ ಹಾಗಾಗಿ ಅಪ್ರಾಮಾಣಿಕವಾದದ್ದು ಹೇಳಿದ್ದನ್ನು ನೀನು ಯಾಕೆ ಕೇಳಬೇಕು ನನ್ನ ಮಾತಿನಲ್ಲಿ ವಿಶ್ವಾಸ ಮಾಡು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಅಂದರೆ ಛೇ ಖೇ ಖೆ ಮೀಮಾಂಸಕರು ವೇದವನ್ನು ನಂಬ್ತಾರೆ ವೇದದ ಆಧಾರದಲ್ಲೇ ಅವರು ಹೇಳ್ತಾರೆ ಅವರು ವೇದ ರೂಪ ಪ್ರಮಾಣವನ್ನು ನಂಬಿದವರು ಅದರ ಆಧಾರದಲ್ಲೇ ಹೇಳುವವರು ಅವರು ಅಪ್ರಾಮಾಣಿಕರಲ್ಲ ಪ್ರಮಾಣಬದ್ಧವಾಗೇ ಹೇಳ್ತಾ ಇದ್ದಾರೆ ನೀನು ಪ್ರಮಾಣಬದ್ಧವಾಗಿ ಹೇಳ್ತಾ ಇದ್ದಿ ಇದು ನನಗೆ ಗೊಂದಲ ಆಯಿತು ಅಂತ ಹೇಳಿದರೆ ನಿಜವಾಗಿ ಅವರು ವೇದಜ್ಞರು ವೈದಿಕರು ಅವರ ಮಾತನ್ನು ನಂಬಲೇಬೇಕಾಗತ್ತಲ್ಲ ನಿನ್ನ ಮಾತನ್ನು ನಂಬಲೋ ಅವರ ಮಾತನ್ನು ನಂಬಲೋ ಇಬ್ಬರೂ ಕೂಡ ವೈದಿಕರು ವೇದದ ಆಧಾರದಲ್ಲಿ ಮಾತಾಡ್ತಕ್ಕಂಥವ್ರು ನನಗೆ ಗೊಂದಲ ಆಯಿತು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ನಿಜವಾಗಿ ಮೀಮಾಂಸಕರು ಅವರು ತಾವು ವೇದಜ್ಞರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗಿ ಅವರು ವೇದದ ಅಂತರವನ್ನು ಅರಿಯದವರು ಅವರು ವೈದಿಕಾಭಾಸರು ಅವರು ವೇದಜ್ಞರಂತೆ ಕಾಣ್ತಾರೆ ತಾವು ವೇದಜ್ಞರಂತ ಗುರುತಿಸಿಕೊಳ್ತಾರೆ ವಿನಃ ನಿಜವಾಗಿ ವೇದದ ಹೃದಯ ಅವರಿಗೆ ಗೊತ್ತಿಲ್ಲ ಯಾಂ ಪುಷ್ಪಿಂ ವಾಚಂ ಪ್ರವದಂತಿ ಅವಿಪಶ್ಚಿ ವೇದವಾದರತ ಪಾರ್ಥ ನ ಅನ್ಯದಸ್ತೀತಿ ವಾದಿನಃ ಅಂದರೆ ಮೀಮಾಂಸಕರು ಅವರು ನಿಜವಾಗಿ ವೇದದ ತಾತ್ಪರ್ಯವನ್ನು ಬಲ್ಲವರಲ್ಲ ಅವ್ಯುಪಶ್ಚಿ ವೇದದ ತಾತ್ಪರ್ಯ ಹೃದಯದ ಬಗ್ಗೆ ಅವರಿಗೆ ಭಗವಂತ ಮೋಕ್ಷಪ್ರದನಾದ ಭಗವಂತನೇ ವೇದದ ತಾತ್ಪರ್ಯ ಯಾಕೆಂದರೆ ೋತ್ಕರ್ಷೇ ದೇವೇವ ವಿಷ್ಣೋ ಮಹಾತಾತ್ಪರ್ಯ ನತ್ಯುದೇವರೇದ ನಾರಾಯಣ ಪರಾವೇದ ವೇದೈ್ ಸರ್ವೈರಹಮೇ ವೇದ್ಯ ವೇದಾಕ್ಷರ ಯಾವತಿ ಪಟಿತಾತಿ ತಾವಂತ ಹರಿನಾಮ ನಾತ್ರ್ಯ ವಿಚಾರಣ ಎಷ್ಟೆಷ್ಟು ಅಕ್ಷರವಂತೋ ವೇದದಲ್ಲಿ ಅದೆಲ್ಲ ಭಗವಂತನ ನಮ ಇಷ್ಟೆಲ್ಲ ಪ್ರಮಾಣದಿಂದ ಭಗವಂತ್ ಎಲ್ಲ ವೇದಗಳ ತಾತ್ಪರ್ಯ ಭಗವಂತ ಮುಖ್ಯಾರ್ಥ ಅವನೇ ಆದರೆ ಅದನ್ನು ಅವರು ತಿಳ್ಕೊಳ್ಳದೇನೆ ಯಾಕೆ ತಿಳ್ಕೊಳ್ಳೋದಿಲ್ಲ ಅಂದರೆ ಭಗವಂತ ಅರ್ಥ ಆಗಲಿ ಸಾಧ್ಯ ಇಲ್ಲ ಯಾಕೆ ಅವರ ಲೆಕ್ಕಾಚಾರ ಏನಂದರೆ ಯಾವುದೇ ಒಂದು ಮಾತು ನಾವು ಆಡೋದು ಇನ್ನೊಬ್ಬನಿಗೆ ಪ್ರವೃತ್ತಿ ಉಂಟಾಗ್ಲಿಕ್ಕೋಸ್ಕರ ಒಂದೋ ಒಂದು ನಿವೃತ್ತನಾಗಬೇಕು ಅಂತ ಈಗ ವೇದ ಒಂದು ಮಾತು ಅಂತಾದ್ಮೇಲೆ ಅದು ಎಂಥದ್ದನ್ನು ಬೋಧನೆ ಮಾಡಬೇಕಂದ್ರೆ ಯಾವುದನ್ನು ಹೇಳಿದ್ರೆ ಪ್ರವೃತ್ತಿ ಆಗತ್ತೋ ಅಂತಹ ವಿಚಾರವನ್ನೇ ಹೇಳಬೇಕು ಮಾಡು ಅಂತ ಕಾರ್ಯದ ಕ್ರಿಯಾವನ್ನು ಮಾಡುವಂತ ಆದೇಶ ಕೊಟ್ಟರೆ ಒಬ್ಬ ವ್ಯಕ್ತಿ ಮಾಡ್ತಾನೆ ಇಲ್ಲಾಂದ್ರೆ ಸಿದ್ಧವಾದ ವಿಷಯ ಭಗವಂತ ಕ್ರಿಯಾ ಅಲ್ಲವನು ಕ್ರಿಯಾರೂಪ ಅಲ್ಲ ಕಾರ್ಯ ಅಲ್ಲ ಪ್ರತಿಯೊಂದನ್ನು ಬೋಧನೆ ಮಾಡಬೇಕ ಕಾರ್ಯವನ್ನು ಬೋಧನೆ ಮಾಡು ಅದು ಮಾಡು ಇದು ತಗೊಂಡ್ಬಾ ಸಂಧ್ಯಾ ವಧನ ಮಾಡು ಪೂಜೆ ಮಾಡು ಯಾಗ ಮಾಡು ಅಂತ ಆ ಮಾಡು ಎಂದು ಕಾರ್ಯವನ್ನು ಕರ್ತವ್ಯ ಕಾರ್ಯವನ್ನು ಬೋಧನೆ ಮಾಡಿದರೆ ಮಾತ್ರ ಮನುಷ್ಯ ಪ್ರವೃತ್ತನಾಗ್ತಾನೆ ಪ್ರವೃತ್ತನಾಗಿ ಏನೋ ಫಲ ಪಡಿತಾನೆ ಇದು ಇದ್ದ ವಿಷಯವನ್ನೇ ತಿಳಿಸಿದ್ರೆ ಭಗವಂತ ಕಾರ್ಯ ಅಲ್ಲ ನಾವೇನೋ ಅವನನ್ನು ಪ್ರಯತ್ನ ಮಾಡಿ ಅವನನ್ನು ನಿರ್ಮಾಣ ಮಾಡಲಿಕ್ಕಾಗೋಲ್ಲ ಕ್ರಿಯೆಯನ್ನಾದರೆ ನಮ್ಮ ಪ್ರಯತ್ನದಿಂದ ಅದನ್ನು ನಾವು ಮಾಡಬಹುದು ದೇವರನ್ನು ಮಾಡಲಿಕ್ಕೆ ಬರುತ್ತಾ ದೇವರನ್ನು ಬೋಧನೆ ಮಾಡಿದ್ರಿಂದ ಏನು ಪ್ರಯೋಜನ ಇಲ್ಲ ಅದರಿಂದ ಯಾವುದೇ ಒಂದು ಕ್ರಿಯೆಯಲ್ಲಿ ಪ್ರವೃತ್ತಿ ಆಗುವುದಿಲ್ಲ ಮುಖ್ಯ ಮಾತಿನ ಉದ್ದೇಶ ಏನೆಂದ್ರೆ ಇನ್ನೊಬ್ಬರನ್ನು ಕ್ರಿಯಾದಲ್ಲಿ ಪ್ರವೃತ್ತಿಗೊಳಿಸಬೇಕು ಅದೇ ಮಾತು ಮಾತಾಡೋದೇ ಅದಕ್ಕೋಸ್ಕರ ಈ ವೇದ ವಚನಗಳು ಸಿದ್ಧನಾದ ಭಗವಂತ ನಿತ್ಯ ಸಿದ್ಧನಾಗಿದ್ದಾರೆ ಅವನನ್ನು ಏನು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಅಂತವನನ್ನು ಬೋಧನೆ ಮಾಡಿ ಏನು ಉಪಯೋಗ ಅದಕ್ಕೆ ಮೀಮಾಂಸಕರು ಹೇಳ್ತಾರೆ ವೇದಾಂತ ಭಾಗ ಏನಿದೆ ಇದು ವೇದದಲ್ಲಿ ಬಂಜರ ಭೂಮಿ ಇದ್ದಾಗೆ ಏನು ಉಪಯೋಗ ಇಲ್ಲ ವೇದಾಂತ ಭಗವಂತನನ್ನು ಕೊಂಡಾಡ್ತಕ್ಕಂತಹ ಭಾಗ ಏನಿದೆ ಅದರಲ್ಲಿ ಏನು ಸಿದ್ಧನಾದ ಪರಮಾತ್ಮನ ಹೇಳ್ತಾರೆ ಅಷ್ಟೇ ಯಾವ ಕರ್ತವ್ಯವನ್ನು ಅದು ಹೇಳುವುದಿಲ್ಲ ಹಾಗಾಗಿ ಅದು ಉಪಯೋಗ ಇಲ್ಲ ಪ್ರವೃತ್ತಿ ನಿವೃತ್ತಿಗೆ ಉಪಯುಕ್ತವಾದ ಯಾವ ವಿಚಾರವನ್ನು ಅದು ಹೇಳುವುದಿಲ್ಲ ಹಾಗಾಗಿ ವೇದ ಭಗವಂತ ಹೇಳ್ತಕ್ಕಂಥ ಭಾಗ ಅಲ್ಲ ಒಂದು ಬಂಜರ ಭೂಮಿ ಇದ್ದ ಹಾಗೆ ಅಂತ ಅವರು ಹೇಳ್ತಾರೆ ಅವರು ಎಷ್ಟು ಮಾತ್ರಕ್ಕೂ ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತದಂತ ಅವರು ಒಪ್ಪಲಿಕ್ಕೆ ತಯಾರಿಲ್ಲ ಭಗವಂತನ ಪ್ರತಿಪಾದನೆ ಮಾಡಿದ್ರೆ ವೇದದಿಂದ ಯಾವ ಪುರುಷಾರ್ಥವೂ ಸಿಗ್ಲಿಕ್ಕೆ ಸಾಧ್ಯ ಏನೂ ಆಗುವುದಿಲ್ಲ ವ್ಯರ್ಥ ಹಾಗಾಗಿ ಅದು ಕಾರ್ಯಪರ ಕರ್ತವ್ಯ ಹೇಳ್ತೇವೆ ಯಾವ ಅದು ಇದು ಅಂತ ಹೇಳ್ತಾ ಇರ್ತದೆ ಅಷ್ಟೆ ಹೀಗೆ ಹೇಳಿ ಹಾಗಾಗಿ ಏನ್ಮಾಡ್ತಾರೆ ಅಂದರೆ ಅವರು ವೇದವಾದ ರಥ ವೇದವಾದ ರಥರು ಅಂದರೆ ಎರಡಂತೆ ಹೇಳ್ತಾರೆ ವೇದೋಕ್ತ ವಿಷ್ಣು ಮಹಾತ್ಮೆ ವಿವಾದಾ ಅಂತ ಒಂದು ಅಥವಾ ನಿರರ್ಥಕ ಪಾಠ ಅಂತ ಇನ್ನೊಂದು ಎರಡು ಹೇಳ್ತಾರೆ ವೇದದಲ್ಲಿ ಭಗವಂತನ ಮಹಿಮೆಯನ್ನು ಕೊಂಡಾಡಿದ್ರೂ ಕೂಡ ಭಗವಂತನ ಮಹಿಮೆ ಅದು ಅವರು ಏನು ಮಾಡುವುದಿಲ್ಲ ಅಂದ್ರೆ ಹೇಳಿದ ಉಪ್ಪಲ ಏ ದೇವರ ಮಹಿಮೆನ್ ಹೇಳಿದ್ರೆ ಏನು ಉಪಯೋಗ ಬಂತು ಪ್ರವೃತ್ತಿ ಆಗುವುದಿಲ್ಲ ನಿವೃತ್ತಿ ಆಗುವುದಿಲ್ಲ ಅಂತ ವೇದದಲ್ಲಿ ಭಗವಂತನ ಮಹಿಮೆ ಹೇಳಿದ್ರು ಕೂಡ ಅದರ ಬಗ್ಗೆ ಜಗಳ ತೆಗೆತಾರೆ ತಕರಾರು ಎತ್ತಿಬಿಡ್ತಾರೆ ಒಬ್ಲಕ್ಕೆ ತಯಾರಿಲ್ಲ ಅವರು ವಿವಾದ ಮಾಡಿಬಿಡ್ತಾರೆ ವಿವಾದ ಎಬ್ಬಿಸಿ ಬಿಡ್ತಾರೆ ಒಪ್ಕೊಳ್ಳಲ್ಲ ವಿನಮ್ರ ಭಾವದಿಂದ ಏ ಭಗವಂತನ ಮಹಿಮೆ ಹೇ ಮಾಡಬೇಕು ಏನು ಮಾಡಬೇಕು ಕರ್ತವ್ಯ ಕರ್ಮವನ್ನು ಹೇಳಿದರೆ ಏನಾದರೂ ಪ್ರವೃತ್ತಿ ನಿವೃತ್ತಿ ಆಗತ್ತೆ ಇಲ್ಲದ್ರೆ ಏನಾಗುತ್ತೆ ಸುಮ್ಮನೆ ಅಂತ ವೇದದಲ್ಲಿ ಭಗವಂತನ ಮಹಿಮೆ ಹೇಳಿದ್ರು ಬೇಡ ಅದ್ರ ಬಗ್ಗೆ ತಕರಾರಿ ಎತ್ತಿ ಒಪ್ಲಿಕ್ಕೆ ತಯಾರಿ ಇವರು ವೇದದಲ್ಲಿ ವಿವಾದ ಮಾಡುವವರು ಅವರಿಗೆ ಕಾಯ್ತಾ ಇರ್ತಾರೆ ವೇದದಲ್ಲಿ ವಿವಾದದಲ್ಲಿ ರಥರು ವೇದವಾದಲ್ಲಿ ವೇದದಲ್ಲಿ ವಿವಾದ ಮಾಡುವವರು ಅದರಲ್ಲೇ ಆಸಕ್ತಿ ಇದ್ದವರು ದೇವರಲ್ಲಿ ಹೇಳತಕ್ಕಂಥ ಮಹಿಮೆ ಹೇಳಿದ್ರು ಕೂಡ ಅದರಲ್ಲಿ ತಕರಾರಿ ಎತ್ತಿ ಅದನ್ನು ಅಲ್ಲಗಳ ಅವರು ವೇದವಾದ ರಥರು ಅಥವಾ ವಾದೋ ಮುಖತಃ ವಚನ ಮೇಲ್ನೋಟಕ್ಕೆ ವೇದದಲ್ಲಿ ಏನು ಅರ್ಥ ತೋದುತ್ತೋ ಅದೇ ಅರ್ಥವನ್ನು ತಗೊಳ್ಳೋದು ಮೇಲ್ನೋಟಕ್ಕೆ ಏನು ತೋರತ್ತೆ ಅದೇ ಅರ್ಥ ಹಿಂದೆ ಮುಂದೆ ನೋಡಿ ವಿಚಾರ ಮಾಡಿ ವೇದದ ತಾತ್ಪರ್ಯ ಅರ್ಥವನ್ನು ತಗೊಳ್ಳುವುದಿಲ್ಲ ಉದಾಹರಣೆಗೆ ಹೇಳಿದರೆ ಯೋಷಿತ ಅಗ್ನಿಂಧ್ಯಾತ ಅಂದುಂಟು ಅಂದ್ರೆ ಸ್ತ್ರೀ ಎಂಬುದು ಬೆಂಕಿ ಯಜಮಾನ ಪ್ರಸ್ತರ ಏನ್ರಿ ಸಂಸ್ಕೃತದಲ್ಲಿ ಪ್ರಸ್ತರ ಅಂದ್ರೆ ದರ್ಭೇದ ಮುಷ್ಟಿ ದರ್ಭ ಮುಷ್ಟಿಯೇ ಯಜಮಾನ ಗರ್ಭ ಮುಷ್ಟಿ ಯಜಮಾನ ಆಗ್ತದ ಗರ್ಭಮುಷ್ಟಿ ಮತ್ತೆ ಆಯುರ್ವೈ ಘೃತಂ ತುಪ್ಪ ಯಾವುದು ಗೊತ್ತುಂಟ ಆಯುಷ್ಯವೇ ತುಪ್ಪ ತುಪ್ಪವೇ ಆಯುಷ್ಯ ಅಂತ ಈಗೆಲ್ಲ ಮಾತು ಬರುತ್ತೆ ಮೇಲ್ನೋಟದ ಅರ್ಥ ತಗೊಂಡ್ರೆ ದರ್ಭಮುಷ್ಟಿಯೇ ಯಜಮಾನ ಆಗುದು ಮೇಲ್ನೋಟದ ಅರ್ಥ ತಗೊಳ್ಬಾರ್ದು ಈಗ ಯೋಷಿತ ಮಗ್ನ್ ಧ್ಯಾಯಿತ ಸ್ತ್ರೀ ಅಂದ್ರೆ ಏನು ಬೆಂಕಿ ಸ್ತ್ರೀ ಅಂದ್ರೆ ಬೆಂಕಿ ಅಂತ ಹೇಳ್ಬಿಡ ಬೆಂಕಿ ಅಂದ್ರೆ ಬೆಂಕಿಯ ಮೇಲ್ನೋಟದ ಅರ್ಥ ತಗೊಂಡ್ರೆ ಬೆಂಕಿಗೂ ಸ್ತ್ರೀಗೂ ಏಕರೂಪ ಇದೆಯಾ ಇಲ್ಲ ಮೇಲ್ನೋಟದ ಅರ್ಥವನ್ನೇ ತಕೊಂಡ್ಬಿಡ್ತಾರೆ ಇವರು ಸ್ವರ್ಗ ಕಾಮೋ ಯ ಗೇತ ಉಂಟು ನಿನಗೆ ಸ್ವರ್ಗ ಬೇಕಂತಿದ್ರೆ ಯಾಗ ಮಾಡು ಈಗೇನರ್ಥ ತಗೊಳ್ತಾರೆ ಸ್ವರ್ಗ ಅಂದ್ರೆ ಅವರು ಸ್ವರ್ಗ ಅಂದ್ರೆ ಏನು ತಗೊಳ್ತಾರೆ ಗೊತ್ತುಂಟಾ ಓ ಇಂದ್ರ ಲೋಕ ಸ್ವರ್ಗ ಅಂತ ತಗೊಂಡ ಇಂದ್ರನ ಲೋಕ ಅಲ್ಲಿ ಸ್ವರ್ಗ ಸುಖ ಅದು ಬೇಕಂತಿದ್ರಾಗೆ ಯಾಗ ಮಾಡುವಂತ ಈ ನಶ್ವರವಾದ ಸ್ವರ್ಗ ಸುಖ ಏನಿದೆ ಆ ಇಂದ್ರ ಲೋಕದಲ್ಲಿ ಅದಕ್ಕೆ ಸಾಧನವಾದದ್ದು ಯಾಗ ಅದು ಆ ಫಲವನ್ನು ಹೇಳುತ್ತೆ ಅಂತ ಅರ್ಥ ಮಾಡಿಬಿಡ್ತಾರೆ ಇದು ಮೇಲ್ನೋಟದ ಅರ್ಥ ಆದರೆ ನಾವು ಮಾಡತಕ್ಕಂತಹ ಯಾಗಕ್ಕೆ ಆ ಇಂದ್ರನ ಲೋಕ ಸ್ವರ್ಗ ಏನಿದೆ ಅದು ನಿಜವಾದ ಫಲ ಅಲ್ಲ ಪುಷ್ಪು ಫಲಬುದ್ಧಯ ಅದನ್ನೇ ಯಾಂ ಪುಷ್ಪಿತಾವಚಂ ಪ್ರವದಂತೆ ವಿಪಶ್ಚಿತ್ತ ಅಲ್ರಿ ನಿಜವಾಗಿ ಕೂಡ ಆ ಭಾಗ ನೋಡಿ ವೇದದ ಬಹಳ ಚೆನ್ನಾಗಿ ಹೇಳ್ತಾರೆ ಧರ್ಮ ಪುಷ್ಪ ಅರ್ಥಪತ್ರ ಕಾಮಪಲ್ಲವ ಸಂಯ ಮಹಾಮೋಕ್ಷಪರೋ ವೃಕ್ಷ ವೇದೋಯಂ ಸಮುದೀರಿತ ವೇದ ಎಂಬ ವೃಕ್ಷಕ್ಕೆ ಫಲ ಯಾವುದಯ್ಯಾ ಭಗವಂತನ ಮಹಿಮಾ ಜ್ಞಾನ ಅದು ಚಿಕ್ಕ ಫಲ ದೊಡ್ಡ ಫಲ ಯಾವುದು ಮೋಕ್ಷ ಮತ್ತೆ ಪುಷ್ಪ ಅದು ಅರ್ಥ ಧರ್ಮ ಪುಷ್ಪ ಅಂತ ಹೇಳಿದ್ದಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಸ್ವರ್ಗಂ ಪುಷ್ಪಾಭಿಧಂ ಮತ ವೇದ ಎಂಬ ಕಲ್ಪವೃಕ್ಷದ ಪುಷ್ಪದ ಸ್ಥಾನದಲ್ಲಿರುವುದು ಯಾವುದು ಯಾವುದು ಸ್ವರ್ಗ ಆದರೆ ಅದು ಪುಷ್ಪಿತ ನಿಜವಾದಂತಹ ನಮಗೆ ನಾವು ಮಾಡಬೇಕಂತಹ ಕರ್ಮಕ್ಕೆ ತಲಾ ಯಾವುದು ಅಂದರೆ ಮೋಕ್ಷವೇದಿನ ಪುಷ್ ಇದು ಹೂವಿನಂತೆ ಇರ್ತಕ್ಕಂಥದ್ದು ವೇದ ವೃಕ್ಷದ ಫಲ ನಿಜವಾದ ಫಲ ಫಲವು ಹೂ ಎಂಬುದು ಫಲ ಅಲ್ಲ ನಿಜವಾದ ಫಲ ಫಲ ಹಣ್ಣು ಹೂ ಅಲ್ಲ ಹಾಗೆ ವೇದಲ್ಪಟ್ಟಂತಹ ಕರ್ಮಕ್ಕೆ ನಿಜವಾದ ಫಲ ಯಾವುದು ಅಂದರೆ ಮೋಕ್ಷ ಹೂವಿನಂತೆ ಇರತಕ್ಕಂಥದ್ದು ಸ್ವರ್ಗ ಆ ಸ್ವರ್ಗ ಹೂವು ಅದನ್ನು ಹಣ್ಣು ಅಂತ ಭಾವನೆ ಮಾಡಿ ಅರ್ಥೈಸಿಕೊಂಡು ಇವರು ಕರ್ಮ ಮಾಡಿ ಸ್ವರ್ಗದಲ್ಲೇ ತೃಪ್ತಿ ಪಡ್ತಾರೆ ಅವರ ಮರದಲ್ಲಿ ಹೂ ಕಿತ್ಕೊಂಡು ತಿನ್ನುವ ಜಾತಿಗಳೇ ವಿನಃ ಹಣ್ಣಿಗೋಸ್ಕರ ಕಾಯುವುದೇ ಇಲ್ಲ ಪುಷ್ಪೇಶು ಬಲಬುದ್ಧಯ ಅಂತ ಬೈತಾನೆ ಪರಮಾತ್ಮ ಅದಕ್ಕೆ ಅವರು ಕೃಷ್ಣನನ್ನು ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಏನ್ರಿ ಕೃಷ್ಣನನ್ನು ಏನ್ ಹೇಳ್ತಾರೆ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಏನ್ ಹೇಳಿದ್ದಾರೆ ಹೇಳ್ರಿ ಪುಷ್ಪಹಾಸ ಕೃಷ್ಣನನ್ನು ಪುಷ್ಪಹಾಸ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಪುಷ್ಪಹಾಸ ಅಂತ ಕರೆದಿದ್ದಾರೆ ಪುಷ್ಪಹಾಸ ಅಂದ್ರೆ ಒಂದು ಒಳ್ಳೆ ಅರ್ಥ ಅವನ ನಕ್ರೆ ಏನ್ರಿ ಆ ಹಲ್ಲನ್ನು ನೋಡುವಾಗ ಕುಂದಪುಷ್ಪದಂತೆಯೇ ಅವನ ಹಲ್ಲು ಆ ಹಲ್ಲಿನಿಂದ ಮಂದಹಾಸ ಹೊರಗೆ ಬರ್ತಾ ಇದೆ ಕುಂದಪುಷ್ಪ ಕಾಂತಿ ಪುಷ್ಪ ಹಾಸಃ ಅಂದ್ರೆ ಪುಷ್ಪ ಅಂದ್ರೆ ಕುಂದ ಪುಷ್ಪದಂತೆ ಹಾಸ ಅಂದ್ರೆ ದಂತಪಕ್ತಿ ಹೇಗಿರುತ್ತೆ ಕುಂದಪುಷ್ಪದಂತೆ ದಂತಪಕ್ತಿ ಅದರಿಂದ ಅವನು ನಗ್ತಾನೆ ಆ ನಕ್ಕಾಗ ಬಹಳ ಅಪ್ಯಾಯಮಾನವಾಗಿರುತ್ತೆ ಕುಂದಪುಷ್ಪದಂತೆಯೇ ಇರತಕ್ಕಂತಹ ಹಲ್ಲನನ್ನು ಸ್ವಲ್ಪ ತೋರಿಸ್ತಾ ಅವನು ಹಾಸವನ್ನು ಬೀರ್ತಾನೆ ಅದು ಮನಮೋಹಕವಾಗಿರುತ್ತೆ ಅಂತ ಒಂದರ್ಥ ಈಗ ಈ ಅರ್ಥ ನೋಡಿದ್ರೆ ದೇವರು ಈ ಮೀಮಾಂಸಕರು ಹೋಗಿ ಹೋಗಿ ಆ ವೇದ ವೃಕ್ಷದ ಪುಷ್ಪದ ಸ್ಥಾನದಲ್ಲಿರುವಂತಹ ಸ್ವರ್ಗವನ್ನೇ ಹಣ್ಣು ಅಂತ ಭ್ರಮಿಸಿ ಅದನ್ನೇ ಕಿತ್ತೆಂದು ಮಹಾಮೋಕ್ಷ ಫಲದಿಂದ ವಂಚಿತರಾಗ್ತಾರಲ್ಲ ಮೂರ್ಖರು ಅಂತ ನಗುತ್ತಾ ಇರ್ತಾರಂತೆ ಪುಷ್ಪಮಿತಿ ಹಸತಿ ದೇವರು ಆ ಮೀಮಾಂಸಕರು ನೋಡಿ ಹೋಗಿ ಹೋಗಿ ಹೂ ಹೂವನ್ನೇ ಹಣ್ಣು ಅಂತ ಚಿಂತಾರಪ್ಪ ಅಂತ ಪುಷ್ಪ ಅದು ಅದನ್ನು ಹಣ್ಣುಂದು ಭ್ರಮಿಸಿದ್ದಾರೆ ಅಂತ ಏನ್ ಮಾಡ್ತಾನಂತೆ ಅಪಹಾಸ ಮಾಡ್ತಾನಂತೆ ಅದಕ್ಕೆ ಪುಷ್ಪಮಿತಿ ಅಪಹಾಸತಿ ಮೀಮಾಂಸಕರು ಕರ್ಮವನ್ನ ಅಂದ್ರೆ ಸ್ವರ್ಗವನ್ನ ಅದು ಪುಷ್ಪವಾಗಿದ್ರೂ ಕೂಡ ಅದನ್ನು ಫಲಾಂತ ಭ್ರಮಿಸ್ತಾರಲ್ಲ ಅಯ್ಯೋ ಪುಷ್ಪವನ್ನು ಫಲ ಅಂತ ಭ್ರಮಿಸ್ತಾ ಇದ್ದಾರಂತ ಅಪಹಾಸ ಮಾಡ್ತಾನಂತೆ ಕೃಷ್ಣ ಅಟಿಕೆ ಆ ಕೃಷ್ಣನಿಗೇನಂತ ಹೆಸರು ಏನಂತ ಹೆಸರು ಪುಷ್ಪಮಿತಿ ಹಾಸಃ ಅಪಹಾಸಃ ಎಸ್ ಯಾವ ಕೃಷ್ಣ ಮೀಮಾಂಸಕರ ಬಗ್ಗೆ ಅವರು ಮಾಡತಕ್ಕಂಥ ಸ್ವರ್ಗದ ಫಲ ನೋಡಿಕೊಂಡು ಅಯ್ಯೋ ಹೂವನ್ನೇ ಕಿತ್ಕೊಂಡು ತಿಂತಾರೆ ಮೋಕ್ಷರು ಬಲದಿಂದ ವಂಚಿತರಾಗ್ತಾರೆ ಇಲ್ಲ ಅಂತ ಅಪಹಾಸ ಮಾಡ್ತಾ ಇರ್ತಾರಂತೆ ಅಟಿಕೆ ಆ ಕೃಷ್ಣನಿಗೇನಂತ ಹೆಸರು ಏನಂತ ಹೆಸರು ಪುಷ್ಪಹಾಸ ಹಾಗೂ ಒಂದು ಅರ್ಥ ಹೇಳಬಹುದು ಇಲ್ಲಿ ಅದೇ ಅರ್ಥ ನಮಗೆ ಹೀಗೆ ಹೇಳಬಹುದಂತ ಅನ್ನಿಸ್ತಾ ಇದೆ ಮತ್ತೆ ನಿರರ್ಥಕ ಪಾಠ ಅವ್ರಿಗೆ ವೇದ ಅರ್ಥ ಬೇಕಾಗಿಲ್ಲ ನಿರರ್ಥಕ ಪಾಠ ನಿರರ್ಥಕ ಪಾಠ ಅಂದರೆ ಒಂದು ಮತ ಇದೆ ಹುಂಪಟ್ ಇತ್ಯಾದಿ ಶಬ್ದ ಇದೆ ಮಂತ್ರ ಹುಂಪಟ್ ಅಸ್ತ್ರ ಯಟ್ ಇದಕ್ಕೇನು ಅರ್ಥ ಇಲ್ಲ ಇದು ನಿರರ್ಥಕ ಈ ನಿರರ್ಥಕವಾದಂತಹ ನಾವು ಉಚ್ಚಾರಣೆ ಮಾಡಿದ್ರೆ ಅದೃಷ್ಟ ಉತ್ಪತ್ತಿ ಆಗುತ್ತೆ ಅದಕ್ಕೇನೊಂದು ಅರ್ಥ ಇಲ್ಲ ಅರ್ಥಜ್ಞಾನ ಇಲ್ಲ ಏನಿಲ್ಲ ಅದನ್ನು ಪಠನ ಮಾಡಿದ್ರಿಂದೇ ಸಾಕು ಅದೃಷ್ಟ ಉತ್ಪತ್ತಿ ಆಗತ್ತೆ ಅಂತ ಹಾಗಾಗಿ ವೇದಕ್ಕೂ ಅರ್ಥ ಏನಿಲ್ಲ ನಿರರ್ಥಕವಾಗಿ ಅದನ್ನು ಪಠನ ಮಾಡಿದ್ರೆ ಅದೃಷ್ಟ ಆಗತ್ತೆ ಅಂತ ಹೇಳುವಂಥ ಮೂರ್ಖರು ನಿರರ್ಥಕ ಪಾಠ ಅರ್ಥ ಬಿಟ್ಟು ಏನೋ ಅರ್ಥ ತಿಳ್ಕೊಳ್ಳೋದು ಏನೋ ಪಾಠ ಮಾಡೋದು ಅದು ಅದು ವೇದವಾದರು ವೇದ ಪಾಯನ ಮಾಡಲಿಕ್ಕೆ ಬರಂತೆ ಹೇಳಿದ್ರೋ ವೇದ ಅರ್ಥ ತಿಳ್ಕೊಳ್ಳೋರಲ್ಲ ಇಂಥವರು ಯಾಕೆಂದ್ರೆ ಎಷ್ಟನ್ನ ವೇದ ಕಿಮೃತ ಕರಿಷ್ಯತಿ ಯಾರು ವೇದದ ಅರ್ಥ ತಿಳ್ಕೊಳ್ಳೋದಿಲ್ಲೋ ಆ ನಿರರ್ಥಕ ಪಾಠದಿಂದ ಏನು ಉಪಯೋಗ ಏನು ಹೇಳ್ತಾರೆ ಚತುರ್ವೇ ವೇದ್ಯಪಿ ಯೋ ವಿಪ್ರಹ ವಾಸುದೇವಂ ನವಿಂದತಿ ವೇದಭಾರ ಭರಾಕ್ರಾಂತ ಸವೈ ಬ್ರಾಹ್ಮಣ ಗರ್ಧವ ವೇದ ಭಾರ ಹೊತ್ತಿದ್ದಾನೆ ವೇದ ಅರ್ಥ ಗೊತ್ತಿಲ್ಲ ಅವನ ಮೂಟೆ ಹೊತ್ತಂತ ಕತ್ತೆಗೆ ಸಮಾನ ಅಂತ ಬೈತಾರೆ ಹಾಗಾಗಿ ಕೇವಲ ವೇದ ಪಾರಾಯಣ ಮಾಡಲಿಕ್ಕೆ ಬರುತ್ತೆ ವೇದದ ಅರ್ಥ ಏನಂತ ಗೊತ್ತೇ ಇಲ್ಲ ಅವರು ವೇದವಾದ ಋತುರು ಅವರು ಫಲ ಅಂದರೆ ಸ್ವರ್ಗ ಅದಕ್ಕೆ ಸಾಧನ ಅಂದರೆ ಯಾಗ ಆಗಿದ್ಯಕ್ತಿ ಏನೂ ಇಲ್ಲ ದೇವರಿಲ್ಲ ಜನರಿಲ್ಲ ಅಮ್ಮ ಕೊಡ್ತಕ್ಕಂಥ ಮೋಕ್ಷ ಫಲ ಇಲ್ಲ ಏನೂ ಇಲ್ಲ ಅಂತ ಹೇಳೋರು ಮೀಮಾಂಸರು ಎಷ್ಟೋ ಅಂದರೆ ವೇದವನ್ನು ನಂಬ್ತಾರೆ ಅವರು ದೇವತೆಯನ್ನು ನಂಬುದಿಲ್ಲ ಕೆಲವರು ಸ್ವಾರಸ್ಯ ನಾಸ್ತಿಕ ಮೀಮಾಂಸಕರಿರ್ತಾರೆ ಈಶ್ವರನ್ನು ನಂಬುದಿಲ್ಲ ದೇವರು ನಂಬಲ್ಲ ವೇದವನ್ನು ನಂಬ್ತಾರೆ ವೇದ ಈಶ್ವರನ್ನ ನಂಬೋಲ್ಲ ದೇವತೆ ನಂಬೋಲ್ಲ ಏನೇಳ್ತಾರೆ ಗೊತ್ತುಂಟ ನಿರೀಶ್ವರ ಮೀಮಾಂಸಕರು ಅಂತ ಈಶ್ವರ ನಂಬುದೇ ಇದ್ದ ವೇದ ಉಂಟು ನಂಬ್ತಾರೆ ಈಶ್ವರು ನಂಬೋಲ್ಲ ಸಾರಸ್ಯ ಉಂಟು ಯಾಕೆ ಅಂದ್ರೆ ಹಾಗಾದ್ರೆ ದೇವತ ಉಂಟಲ್ಲ ಅಗ್ನ ಏ ಸ್ವಾಹ ಇಂದ್ರ ಎಸ್ವಾಹ ಅಂತಲ್ಲ ಆಹುತಿ ಕೊಡದುಂಟು ಯಜ್ಞ ಮಾಡುವವರು ಅವರು ಅಲ್ಲಿ ಅಗ್ನಯ ಸ್ವಾ ಅಂತ ಉಂಟಲ್ಲ ಅಂದರೆ ಏ ಅಗ್ನೇಯ ಸ್ವಹ ಅಂದರೆ ಏನ್ರಿಯಲ್ಲಿ ಒಬ್ಬ ದೇವತೆ ಏನಿಲ್ಲ ದೇವತೆ ಅಂದರೆ ಏನು ಗೊತ್ತುಂಟ ಚತುರ್ಥ್ಯಂತ ಶಬ್ದೋ ದೇವತ ಶಬ್ದವೇ ದೇವತೆ ಶಬ್ದಕ್ಕಿಂತ ಮಿಗಿಲಾಗಿ ದೇವತೆ ಇಲ್ಲ ಅಂತ ಹೇಳುವರು ಇಂಥ ಪಟಿಂಗಿರ್ತಾರೆ ಅವರು ಈ ಮಟ್ಟಕ್ಕೆ ಇಳಿದಿದ್ದಾರೆ ಇಂಥವರೆಲ್ಲ ಇವ್ರ ಕೈಲಿ ವೇದ ಸಿಕ್ಕಿದ್ರೆ ಏನಾಗತ್ತೆ ಅದು ಹೇಳ್ತಾ ಇದ್ದಾರೆ ಅವರು ಜ್ಞಾನಿಗಳೆಲ್ಲ ಪುಷ್ಪವನ್ನು ನೋಡಿ ಫಲಾಂತ ಭ್ರಮಿಸೋರು ಪುಷ್ಪದ ಸ್ಥಾನದಲ್ಲಿ ಫಲವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಆ ಒಂದು ಭಾಗವನ್ನು ಸ್ವರ್ಗಕಾಮ ವಿಜೇತ ಎಂಬ ಭಾಗವನ್ನೇ ಹಿಡ್ಕೊಂಡ್ಬಿಟ್ಟು ಸ್ವರ್ಗವೇ ಫಲ ಅದೇ ಅದಕ್ಕೆ ಸಾಧನವಾದ ಯಾದವೇ ಸರ್ವಸ್ವ ಅಂತ ನಂಬಿ ಭಗವಂತನ ಜ್ಞಾನಿಂದ ವಂಚಿತರಾಗಿ ಮೋಕ್ಷದಿಂದ ವಂಚಿತರಾಗ್ತಾರೆ ಆ ಮಂದಿ ಆ ಮಂದಿ ಮಾತನ್ನು ಕೇಳಬೇಡಪ್ಪನೇನು ಅವರೇನೋ ಹೇಳ್ತಾರೆ ಹಾಗಾದರೆ ಸ್ವರ್ಗ ಕಾಮ ಎಜೇತ ಎಂಬುದಕ್ಕೆ ನಿಜವಾದ ಅಂತರಾರ್ಥ ಯಾವ ನಿಜವಾಗಿ ಹೇಳಿಕೊಂಡ್ರೆ ಸ್ವರ್ಗ ಅಂದ್ರೆ ಜೇಯೇ ಸ್ವರ್ಗೇ ಪ್ರತಿ ತಿರಡರ್ಥ ಮಾಡಿದ್ದಾರೆ ಹರೇರ್ ಭಕ್ತಿ ಜ್ಞಾನಾದ್ಯ ಸ್ವರ್ಗ ಶಕ್ತಿ ತರಿಭಕ್ತಿ ಹರಿ ಜ್ಞಾನ ಇದು ಸ್ವರ್ಗ ಇದು ನಿನಗೆ ಬೇಕಂತಿದ್ರೆ ದೇವರ ಆರಾಧನೆ ಮಾಡು ಅಂತ ಅರ್ಥ ನಿನಗೆ ಜ್ಞಾನಭಕ್ತಿ ಎಂಬ ಸ್ವರ್ಗ ಸಿಗಬೇಕಂತಿದ್ರೆ ನೀನು ದೇವರನ್ನು ಆರಾಧನೆ ಮಾಡು ಅಥವಾ ಜೇಯೇ ಸ್ವರ್ಗೇ ಪ್ರತಿ ತಿ ಸ್ವರ್ಗ ನಿಜವಾಗಿ ಯಾವುದು ಅಂದರೆ ಸ್ವರ್ಗ ಶಬ್ದದ ಮುಖ್ಯಾರ್ಥ ಭಗ ಇದು ವೈಕುಂಠ ಲೋಕ ತಲವಕಾರ ಉಪನಿಷತ್ತು ಜೇಯೇ ಸ್ವರ್ಗೇ ಪ್ರತಿ ಶ್ರೇಷ್ಠ ಸ್ವರ್ಗ ಅದು ವೈಕುಂಠವೇ ಯಾಕೆ ಅದನ್ನು ಸ್ವರ್ಗ ಅಂತ ಕರೀತಾರೆ ಎನ್ನ ದುಃಖನ ಸಂಭಿನ್ನಂ ನಚಗ್ರಸ್ತ ಅನಂತರಂ ಅಭಿಲಾಷೋಪನೀತಂಚ ತತ್ಸುಖಂ ಸರ್ಪದಾಸ್ಪದಂ ಅಂತ ಒಂದು ಮಾತಿದೆ ಯಾವುದು ದುಃಖದ ಬೆಲೆಕೆ ಇರುವುದಿಲ್ಲೋ ಯಾವ ಸುಖದಲ್ಲಿ ನಾವು ಇಚ್ಛೆಪಟ್ಟ ತಕ್ಷಣ ಯಾವುದು ಬರುತ್ತೋ ನಟಗ್ರಸ್ತ ಅನಂತರ ಅವಿಚ್ಛಿನ್ನವಾಗಿ ಯಾವುದು ಬರುತ್ತೋ ಅದು ಸುಖ ಸ್ವರ್ಗ ಅಂತ ನೋಡಿ ನಮಗೆ ಸ್ವರ್ಗಕ್ಕೆ ಹೋದ ನಂತರ ಕಾಮ್ಯ ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತೇವಲ್ವಾ ಅಲ್ಲಿ ಏನಾಗತ್ತೆ ಹೇಳಿ ಇಚ್ಛೆ ಪಟ್ಟದೆಲ್ಲ ಸಿಗುವುದಿಲ್ಲ ಜಾಸ್ತಿ ಇರುತ್ತೆ ಅವಾಗ ಅದೆಲ್ಲ ಸಿಗುದಿಲ್ಲ ಅಲ್ಲಿ ನಮ್ಮ ಯೋಗ್ಯತೆ ಕರ್ಮ ಏನಿದೆ ಅಷ್ಟೇ ಸಿಗುದು ಮತ್ತೆ ದುಃಖದ ಮಿಶ್ರಣ ಇರುತ್ತೆ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ಇರುತ್ತೆ ಇನ್ನೊಬ್ಬ ನೋಡಿ ಯಾಕೆಂದ್ರೆ ಇವನಕಿನ್ ಜಾಸ್ತಿ ಸುಖ ಇದ್ದವನು ಅನುಭವಿಸೋದು ಇವನಿಗೆ ಹೊಟ್ಟೆ ಇನ್ನೊಂದು ಅಯ್ಯೋ ಯಾವಾಗ ಕರ್ಮಲ್ಲ ಇದಾಗತ್ತೋ ನಾವೇ ನನ್ನ ಕೈಯಿಂದ ಕೆಳಗೆ ಹಾಕಿ ಕೂತ್ಕೆ ಕೆಳ ನುಗ್ತಾ ಇರೋದು ಭಯ ಪತನದ ಭಯ ಮತ್ಸರ ಇದೆಲ್ಲ ಇರುವುದರಿಂದಾಗಿ ಇದು ದುಃಖದಿಂದ ಪೂರ್ಣ ಪ್ರಮಾಣದಲ್ಲಿ ಮುಕ್ತವಾಗಿರುವುದಿಲ್ಲ ಅಲ್ಲಿ ಬಂದ ಭಯ ಆತಂಕಗಳೆಲ್ಲ ಇದೆ ಹಾಗಾಗಿ ಅದು ನಿಜವಾದ ಸುಖ ಅಲ್ಲ ಸರ್ಪಾತ್ಮರ ದುಃಖದ ಮಿಶ್ರಣ ಇಲ್ಲದ ಪತನದ ಭಯ ಇಲ್ಲದಂತಹ ಇಚ್ಛಾ ಮಾತ್ರದಿಂದ ದೊರೆಯಲೇಬಹುದಾದಂತಹ ನಮ್ಮ ಇಚ್ಛೆಗೆ ಪಟ್ಟಂತೆ ಎಲ್ಲ ಸುಖ ದೊರೀಬೇಕಾದ ಅದು ಮೋಕ್ಷ ಸುಖ ಮಾತ್ರ ಸ್ವರ್ಗ ಸುಖವೂ ಅಲ್ಲ ಮತ್ತೆ ಸ್ವರ್ಗ ಅಂದರೆ ಏನು ಅಂದರೆ ಸ್ವ ಅಂದರೆ ಪರಮಾತ್ಮ ಸ್ವತಂತ್ರ ಅಂತ ಅರ್ಥ ರಾ ಅಂದರೆ ಆನಂದರೂಪ ಅಂತ ಅರ್ಥ ಸ್ವರ್ ಅಂದರೆ ಸ್ವರ್ ಅಂದ್ರೆ ನಾವು ಸುಖ ಸ್ವರೂಪ ಮತ್ತೆ ಅಲ್ಲ ಸ್ವ ಸ್ವತಂತ್ರ ರಾ ಅಂದರೆ ಆನಂದ ರೂಪ ಸ್ವತಂತ್ರನಾದ ಆನಂದ ಸ್ವರೂಪನಾದ ಭಗವಂತ ಗಮ್ಯತೆ ಯತ್ರ ಎಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾರೋ ಅದು ಸ್ವರ್ಗ ಎಲ್ಲಿ ನೋಡಲಿಕ್ಕೆ ಸಿಗ್ತಾನೆ ಇಲ್ಲಿ ದೇವರಿದ್ದಾನೆ ನರಕದಲ್ಲಿಯೂ ದೇವರಿರ್ತಾನೆ ಭೂಲೋಕದಲ್ಲಿಯೂ ದೇವರಿರ್ತಾನೆ ಸ್ವರ್ಗದಲ್ಲಿಯೂ ದೇವರಿರ್ತಾರೆ ಪಾತಾಳದಲ್ಲೂ ಇರ್ತಾನೆ ಅಂತರಿಕ್ಷದಲ್ಲಿ ನೋಡ್ತಾನೆ ಇರ್ತಾನೆ ಅಲ್ಲಿ ಕಾಣುವುದಿಲ್ಲ ಅಲ್ಲಿ ಸ್ವತಂತ್ರನಾದ ಸುಖ ಸ್ವರೂಪನಾದ ಭಗವಂತ ಎಲ್ಲೆಡೆ ಇರ್ತಾನೆ ಕಾಣುವುದಿಲ್ಲ ನರಕಕ್ಕೆ ಹೋದ್ರೂ ಕಾಣಲ್ಲ ಅಂತರಿಕ್ಷ ಲೋಕಕ್ಕೆ ಹೋದ್ರೂ ಕಾಣಲ್ಲ ಪಾತಾಳಕ್ಕೆ ಹೋದ್ರೂ ಕಾಣಲ್ಲ ಭೂಲಕಕ್ಕೋದ್ರೂ ಕಾಣಲ್ಲ ಕಾಣುವುದಿಲ್ರಿ ಎಲ್ಲ ತರದಿದ್ರು ಕೂಡ ಎಲ್ಲಿ ಕಾಣ್ತಾನೆ ಶ್ವೇತ ದೀಪ ಅನಂತನ ವೈಕುಂಠದಲ್ಲಿ ಕಾಣ್ತಾನೆ ಹಾಗೆ ಯಾವ ಸ್ವತಂತ್ರನಾದ ಸುಖ ಸ್ವರೂಪನಾದ ಭಗವಂತ ಎತ್ರ ಗಮ್ಯತೆ ಎಲ್ಲಿ ನಮ್ಮ ಗಮನಕ್ಕೆ ಬರ್ತಾನೆ ನಮ್ಮ ತಿಳುವಳಿಕೆಗೆ ಬರ್ತಾನೆ ನಮಗೆ ಕಾಣಿಸಿಕೊಳ್ತಾನೆ ಆ ಸ್ಥಳ ಸ್ವರ್ಗ ಅದು ಯಾವುದು ಚೇತದ್ದೀಪ ಅನಂತಾಸನ ವೈಕುಂಠ ಅದು ಶ್ರೇಷ್ಠವಾದ ಸ್ವರ್ಗ ಅದನ್ನು ಬಯಸಿ ನೀನು ಕರ್ಮ ಮಾಡು ಅವನು ಕೊಡೋನು ದೇವರ ನಾರಾಯಣ ಅವರ ಪ್ರೀತ್ಯರ್ಥವಾಗಿ ಕರ್ಮ ಮಾಡುವಂತ ಇದು ಅರ್ಥ ಇದು ಬಿಟ್ಟು ಕ್ಷುಲ್ಲಕವಾದ ಸ್ವರ್ಗ ಪುಷ್ಪಸ್ಥಾನದಲ್ಲಿ ಇದ್ದದ್ದನ್ನು ತಕೊಂಡ್ಬಿಟ್ಟು ಏನ್ ಕಟ್ಕೊಂಡು ಬಿಡ್ತೀರಾ ಅವರ ಮಾತನ್ನು ಯಾಕೆ ನಂಬ್ತಿ ಅವ್ರು ನಿಜವಾಗಿ ಪ್ರಮಾಣದ ಹೃದಯವನ್ನು ಅರಿತು ಮಾತಾಡುವುದಿಲ್ಲ ಕಾಮಾತ್ಮನಃ ಸ್ವರ್ಗ ಪರ ಬಹಳ ಚೆನ್ನಾಗಿ ಬೈತಾನೆ ಅವರನ್ನ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಅವರಿಗೆ ಏನು ಆಸೆ ಅಂದರೆ ಕಾಮಾತ್ಮನ ಕಾಮ್ಯ ಫಲದಲ್ಲಿ ಮನಸ್ಸು ಅದಕ್ಕೆ ಯಾವುದು ಅವರಿಗೆ ಇಚ್ಛೆ ಮನಸ್ಸಿಗೆ ಕೂತ್ಕೊಂಡಿದೆಯೋ ಅದೇ ಅರ್ಥ ಹೇಳೋದು ಅವರು ನಮಗೆ ಯಾವುದು ಅಭಿರುಚಿಯೋ ಅದೇ ಹೊಲಿತಾ ಇರ್ತದೆ ಅದೇ ಅರ್ಥ ಹಚ್ಚಬೇಕಂತಿರುತ್ತೆ ಅವರಿಗೆ ಕಾಮ್ಯವಾದ ಸ್ವರ್ಗದಲ್ಲೇ ಮನಸ್ಸಾದ್ರಿಂದಾಗಿ ದೇವ್ರ ಬಗ್ಗೆ ದೇವ್ರ ಜ್ಞಾನದ ಬಗ್ಗೆ ಮನಸ್ಸಿಲ್ಲ ಆದ್ರಿಂದಾಗಿ ಸ್ವರ್ಗಫಲದಲ್ಲೇ ಮನಸ್ಸಿಂದ ಅದೇ ಅರ್ಥ ಜೀಚುತ್ತಾರೆ ಅವರು ಸ್ವರ್ಗವೇ ಸ್ವರ್ಗ ಫಲವೇ ಅಂತ ಅರ್ಥ ಮಾಡ್ತಾರೆ ದೇವರು ದೇವರ ಲೋಕ ಆ ಅರ್ಥ ಹೊರೆಯದೇ ಇಲ್ಲವರಿಗೆ ಅದಕ್ಕೆ ಸ್ವರ್ಗಪರ ಮನಸ್ಸು ಕಾಮದಿಂದ ಲುಬ್ಧವಾಗಿದೆ ಜನ್ಮ ಕರ್ಮ ಫಲಪ್ರಧ ನೋಡಿ ಕಾಮ್ಯ ಕರ್ಮ ರೂಪ ಅರ್ಥ ತಗೊಂಡ್ರೆ ಕಾಮ್ಯ ಫಲ ಕಾಮ್ಯ ಕರ್ಮ ಎಂಬ ಅರ್ಥವನ್ನು ಹಚ್ಚಿ ಅದಕ್ಕೆ ನಶ್ವರವಾದ ಸ್ವರ್ಗರೂಪ ಫಲವನ್ನೇ ಹಚ್ಚುತ್ತಾರೆ ಈ ರೀತಿಯಾದವರು ವ್ಯಾಖ್ಯಾನ ಮಾಡಿದರೆ ಅದರಂತೆ ನಡ್ಕೊಂಡ್ರೆ ಅದು ನಮಗೆ ಏನು ಕೊಡತ್ತೆ ಜರ್ಮ ಕರ್ಮ ಫಲಪ್ರದ ಯಾಕೆ ಕಾಮ್ಯ ಕರ್ಮ ಮಾಡ್ತೇವೆ ಸ್ವರ್ಗಕ್ಕೆ ಹೋಗ್ತೇವೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂಶಿ ಮತ್ತೆ ಧೂಪ್ನೆ ಕೆಳಗೆ ಬಿಡ್ತೇವೆ ಪುನರಪಿ ಮರಣಂ ಶ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನ ಅದ ಯಾರೇ ಹೇಳಿ ಅದರ ಅರ್ಥವಸ್ಥೆ ಅಂತ ಹೇಳ್ತಾ ಇದ್ರಿ ಅಲ್ರಿ ಸತ್ಯಂತೂ ಹೌದು ಅಲ್ವಾ ಮತ್ತೆ ಮತ್ತೆ ಹುಟ್ಟು ಮತ್ತೆ ಸಾಯಿ ಮತ್ತೆ ಹುಟ್ಟು ಮತ್ತೆ ಕರ್ಮ ಮಾಡು ಮತ್ತೆ ಸಾಯ ಮತ್ತೆ ಕರ್ಮ ಮಾಡು ಈ ಜನ್ಮ ಕರ್ಮದ ಚಕ್ರದಲ್ಲಿ ನಮ್ಮನ್ನು ಸಿಲುಕಿ ಬಿಡುತ್ತದೆ ಅವರು ಅವರ ಹೇಳಿದ ರೀತಿಯಲ್ಲಿ ಅರ್ಥೈಸಿದರೆ ಅದರಂತೆ ನಡ್ಕೊಂಡ್ರೆ ಅದು ನಮಗೆ ಜನ್ಮ ಕರ್ಮ ಫಲಪ್ರದವೇ ಅಪಾರ್ಥವಾಗಿ ಮಾಡಿಕೊಂಡ್ರೆ ವೇದ ಕ್ರಿಯಾ ವಿಶೇಷ ಬಹುಲ ಅಯ್ಯೋ ಆ ಕರ್ಮ ಈ ಕರ್ಮ ಅೋ ಕರ್ಮದ ಝಂಜಾಟ ಅದರಲ್ಲಿ ಅನೇಕ ಕರ್ಮಗಳಲ್ಲೂ ಯಾಕಂದ್ರೆ ಪಂಚ ಪ್ರಯಾದಾದಿಯಾಗಗಳು ಉಪಹೋಮಗಳು ಆ ಯಾಜ್ಞ ಈ ಆಗ ಪ್ರಕೃತಿಯಾಗ ವಿಕೃತಿಯಾಗ ಆ ದೀಕ್ಷೆ ಆ ಇದು ಅಂತ ಹೇಳಿ ತುಂಬ ಕ್ರಿಯಾ ಪ್ರಕ್ರಿಯೆಯನ್ನು ಹೇಳ್ತಕ್ಕಂತಹದ್ದು ಇದೆಲ್ಲವೂ ಅವರು ಯಾಕೆ ಇದನ್ನು ಕೊಟೇಶನ್ ಕೊಡ್ತಾರೆ ಇದು ಆಧಾರ ನೋಡಿ ಹೀಗೆ ಮಾಡಬೇಕು ಅಂತ ಭೋಗೈಶ್ವರ್ಯ ಗತಿಂಪ್ರತಿ ನಮಗೆ ಸ್ವರ್ಗೈಶ್ವರ್ಯಾದಿಗಳು ಸಿಗಬೇಕಂತಾದರೆ ಅದಕ್ಕೆ ಇದೇ ಇದನ್ನು ಉದಾಹರಿಸಿ ಇದನ್ನು ಉದಾಹರಿಸಿ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾರೆ ಭೋಗೇಶ್ವರದಲ್ಲಿ ಆಸಕ್ತರಾವ್ರೆ ಅವರ ಮಾತನ್ನು ನಾವು ಕೇಳಿದರೆ ನಿಜವಾಗಿಯೂ ಕೂಡ ಅವರ ಮಾತನ್ನು ಕೇಳಿದರೆ ನಮ್ಮ ಬುದ್ಧಿ ಮಂಕಾಗಿ ಬಿಡುತ್ತೆ ಹಾಗಾಗಿ ವ್ಯವಸಾಯಾತ್ಮಕ ಬುದ್ಧಿ ಸಮಾಧು ನಮಿಧೀಯತೆ ನಮಗೆ ನಿಜವಾಗಿಯೂ ಕೂಡ ಈ ರೀತಿಯಾದರೆ ಪ್ರಮಾಣದಿಂದ ನಿರ್ಮೀತವಾದ ಅರ್ಥ ರೂಪವಾದ ಬುದ್ಧಿ ಖಂಡಿತವಾಗಿಯೂ ನಮಗೆ ಬರಲಿಕ್ಕೆ ಸಾಧ್ಯ ಅವರ ಮಾತನ್ನು ನಂಬಿದರೆ ನಾವು ಪ್ರಮಾಣ ನಿಶ್ಚಿತವಾದ ಅರ್ಥದ ತಿಳುವಳಿಕೆಯನ್ನು ಪಡೆಯಲಿಲ್ಲ ಅಂದರೆ ನಮಗೆ ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕಾಗಲ್ಲ ಭಗವಂತನ ಮನಸ್ಸಿಡ್ಲಿಲ್ಲ ಅಂದ್ರೆ ನಮ್ಮ ಧ್ಯಾನ ಇಲ್ಲ ಸಮಾಧಿ ಇಲ್ಲ ಅದಿಲ್ಲ ಅಂದ್ರೆ ಅಪರೋಕ್ಷ ಜ್ಞಾನ ಇಲ್ಲ ಅದಿಲ್ಲ ಅಂದರೆ ಮೋಕ್ಷ ಎಲ್ಲಿಲ್ಲ ಹಾಗಾಗಿ ಅವರ ಮಾತನ್ನು ಕೇಳಬೇಡ್ರಿ ಅಂತ ಭಗವಂತ ಹೇಳ್ತಾನೆ ಹಾಗಾದ್ರೆ ಈಗ ಇಷ್ಟು ಹೇಳಿದ ನಂತರ ಒಂದು ಮತ್ತೆ ಏನು ಮಾಡಬೇಕು ನಾವು ಇವಾಗ ಕೃಷ್ಣ ನೀನು ಹೇಳು ನೀನು ಹೇಳಿದ ಹಾಗೆ ಕೇಳ್ತೇವೆ ಅಂತ ಹೇಳಿದ್ರೆ ಕೃಷ್ಣ ಇಷ್ಟು ಹೇಳಿ ಅಂದರೆ ನಮಗೆ ಆ ಜ್ಞಾನೋಪಾಯ ಸತ್ಕರ್ಮ ಅದು ಜ್ಞಾನಕ್ಕೆ ಉಪಾಯ ಅಂತ ಕೃಷ್ಣ ಹೇಳಿದ ಆ ಜ್ಞಾನಕ್ಕೆ ಉಪಾಯವಾದಂಥ ನಿಷ್ಕಾಮ ಕರ್ಮ ಧ್ಯಾನ ಇದು ಆರು ಅಧ್ಯಾಯದ ತನಕ ಅದನ್ನು ಹೇಳ್ತಾನೆ ವಿವರಿಸುತ್ತಾನೆ ಜ್ಞಾನದ ಉಪಾಯ ಏನು ಅಪರೋಕ್ಷ ಜ್ಞಾನ ಬರಲಿಕ್ಕೆ ಮಾಡಬೇಕಾದ ಸಾಧನ ಕಲಾಪಗಳೇನು ಅಂತ ಆರು ಅಧ್ಯಾಯದ ತನಕ ಹೇಳ್ತಾನೆ ಆದರೆ ಮಧ್ಯದಲ್ಲಿ ಜ್ಞಾನದ ಉಪಾಯವೋ ಕರ್ಮ ಅದು ಸ್ವರ್ಗದ ಉಪಾಯವೋ ಅಂತ ಗೊಂದಲ ಬಂತು ಇತರರೆಲ್ಲ ಜ್ಞಾನಕ್ಕೆ ಕರ್ಮ ಉಪಾಯ ಅಲ್ಲ ಅದೇನಿದ್ರು ಸ್ವರ್ಗಕ್ಕೆ ಉಪಾಯ ಸಾಧನ ಅಂತ ಈ ಮೀಮಾಂಸಕರು ಬೇರೆಯವರೆಲ್ಲ ಮಧ್ಯದಲ್ಲಿ ಬಂದರು ಅವರ ಮತವನ್ನೆಲ್ಲ ಕೃಷ್ಣ ನಿರಾಕರಣೆ ಮಾಡಿ ವಿಶೇಷವಾಗಿ ಆ ನಮಗೆ ಆ ಇದರ ಬಗ್ಗೆ ಆ ಜ್ಞಾನೋಪಾಯದ ಬಗ್ಗೆ ಹೇಳ್ತಾ ಇದ್ದಾನೆ ಅದರಲ್ಲಿ ಮೊದಲು ಪ್ರತಿಜ್ಞಾತಂ ಯೋಗಂ ಜ್ಞಾನಕ್ಕೆ ಉಪಾಯ ಯಾವುದು ಅದನ್ನು ಪ್ರಧಾನವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಮೊದಲು ನೀನು ಕಾಮ್ಯ ಕರ್ಮವನ್ನು ಮಾಡಬೇಡ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಹಾಗಾಗಿ ನಿನ್ನ ಮನಸ್ಸಿನಿಂದ ಒಂದನ್ನು ತೆಗೆದಾತ್ ಯಾಕೆಂದರೆ ನೀನು ನಿಷ್ಕಾಮ ಕರ್ಮ ಮಾಡಬೇಕು ಅದೇ ಜ್ಞಾನಕ್ಕೆ ಉಪಾಯ ಸಕಾಮ ಕರ್ಮ ಮಾಡಿದರೆ ನಶ್ವರಾದ ಸ್ವರ್ಗ ಬಂದು ಮತ್ತೆ ಕೆಳಗೆ ಬಿದ್ದು ಮತ್ತೆ ಜನ್ಮ ಮರಣ ಚಕ್ರ ಸಿರುಗಬೇಕು ಒದ್ದಾಡಬೇಕು ಅದು ಚೆನ್ನಾಗಿಲ್ಲ ಎನ್ನೆದ್ದಾಗಬೇಕಾದ್ರೆ ಮೊದಲು ಹೃದಯದಲ್ಲಿದ್ದಂತಹ ಫಲ ಅದು ಮನಸ್ಸಲ್ಲಿ ಏನು ಕುತ್ಕೊಂಡಿದೆ ಅದನ್ನು ವ್ಯಾಖ್ಯಾಟ್ ಮಾಡಬೇಕು ಹೊರಗೆ ಹಾಕ್ಬೇಕು ಅದನ್ನು ಮೊದಲು ಹೇಳ್ತಾ ನಿಷ್ಕಾಮನ ಭಾವ ನಿನಗೆ ಅದು ವಿಷರಿ ಹೃದಯದಲ್ಲಿ ವಿಷ ತೆ ಮೊದಲು ಹೊರಗೆ ಹಾಕಬೇಕು ಎಲ್ಲಿವರೆಗೆ ವಿಷ ಇರುತ್ತೋ ಏನು ಉದ್ಧಾರ ಆಗುದಿಲ್ಲ ವಿಷ ಒಳಗಡೆ ಇದೆ ಅದನ್ನು ಹೊರಗೆ ಬರಬೇಕು ಆ ವಿಷವನ್ನು ನಿನ್ನ ಹೃದಯದಿಂದ ಹೊರಗೆ ಹಾಕಿಬಿಡು ಅದನ್ನು ಹೊರಗುವ ವಿಷದಂತೆ ಇರ್ತಕ್ಕಂಥ ಫಲದಿಂದ ಹೊರಗುವ ಈ ನಿಷ್ಕಾಮತೆಯನ್ನು ಹೊಂದಿ ಭಗವತ್ ಪ್ರೀತಿಗೋಸ್ಕರ ಕರ್ಮ ಮಾಡು ಅದಕ್ಕೆ ಒಳಗೆ ಕುತ್ಕೊಂಡಿದೆ ವಿಷ ಅದು ಹೊರಗೆ ಹಾಕು ಅಂತ ಕೃಷ್ಣ ಹೇಳ್ತಾನೆ ಅಂದ್ರೆ ಸ್ವರ್ಗರೂಪ ಫಲ ಕಾಮನೆ ಹೃದಯದಲ್ಲಿ ಕೂತ್ಕೊಂಡಿರುತ್ತೆ ಅದರಿಂದ ಹೊರಗೆ ಬರಬೇಕು ನಾವು ಅದರ ಅದರ ಆಸೆಯನ್ನು ಬಿಡಬೇಕು ಅಂತ ವಿಷ ಮೊದಲು ವಾಂತಿ ಮಾಡು ಅಂತ ಹೇಳ್ತಾರೆ ಹೃದಯದ ವಾಂತಿ ಮಾಡಿ ಯಾವುದು ವಾಂತಿ ವಿಷ ಕಾರಬೇಕದು ಒಳಗೆ ಒಯ್ದು ಬಹಳ ಅಪಾಯದು ಮೀಮಾಂಸಕರೆಲ್ಲ ತುಂಬಿಬಿಟ್ಟಿದ್ದಾರೆ ಸಹಜವಾಗಿ ಬಂದಿದೆ ಮನುಷ್ಯನಿಗೆ ವಿಷ ಕಾಮಿ ಸ್ವರ್ಗಾದಿ ಫಲದ ವಿಷ ಅದು ಹೃದಯದಲ್ಲಿ ಸಹಜವಾಗಿ ಕೂತ್ಕೊಂಡಿರುತ್ತೆ ಅದು ಹೊರಗೆ ಹಾಕಬೇಕು ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈರ್ಗುಣ್ಯೋ ಭವಾರ್ಜುನ ನಿರ್ದ್ವಂದೋ ನಿಸತ್ತ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂದ್ರೆ ಅರ್ಥ ಏನ್ರಿ ಹೇಳ್ತಾ ಇದ್ದಾರೆ ವೇದ ತ್ರೈಗುಣ್ಯ ವಿಷಯ ವಿಷಯ ಅಂದ್ರೆ ಮೇಲ್ನೋಟಕ್ಕೆ ಪ್ರತಿಪಾದನೆ ಅರ್ಥ ವಿಷಯ ಎಂಬೇಶ್ಗೆ ಮುಖತಃ ವಾಚನ ಮೇಲ್ನೋಟಕ್ಕೆ ವಿಷವನ್ನೇ ಹೇಳುತ್ತೆ ಅದು ವಿಷ ಅಂದ್ರೆ ಯಾವುದು ವಿಷ ಅಂದ್ರೆ ಯಾವುದು ತ್ರೈಗುಣ್ಯ ಸತ್ವಗುಣ ರಜೋಗುಣ ತಮೋಗುಣದಿಂದ ಉಂಟಾಗ್ತಕ್ಕಂಥದ್ದು ಯಾವುದು ಸ್ವರ್ಗಾದಿಗಳು ಸ್ವರ್ಗಾದಿಗಳೆಲ್ಲ ಸತ್ವರಜಸ್ತಮೋ ಗುಣದಿಂದ ಉಂಟಾಗ್ತಕ್ಕಂಥದ್ದು ಅಥವಾ ಸತ್ವರಜ್ ತಮೋ ಗುಣದಿಂದ ಅದಕ್ಕೆ ಸಂ ಅದರಿಂದಾಗಿ ಆಗ್ತಕ್ಕಂತಹದ್ದು ಸಂಸಾರ ಬಂಧನ ಸ್ವರ್ ಸತ್ವರಜತಮೋ ಗುಣದಿಂದ ಉಂಟಾಗ್ತಕ್ಕಂತಹದ್ದು ಸ್ವರ್ಗಸುಖ ಮತ್ತು ಸಂಸಾರ ಬಂಧನ ಅದನ್ನು ವೇದ ವಿಷಯ ಮೇಲ್ನೋಟಕ್ಕೆ ಸತ್ವರಜ್ ತಮೋ ಗುಣದ ಉಂಟಾಗ್ತಕ್ಕಂತಹ ನಶ್ವರವಾದ ಫಲವನ್ನು ಮೇಲ್ನೋಟಕ್ಕೆ ಹೇಳುತ್ತೆ ವಿಷಯ ಅಂದರೆ ಮೇಲ್ನೋಟಕ್ಕೆ ಹೇಳ್ತದೆ ಮೇಲ್ನೋಟದ ಅರ್ಥ ಅದು ವಿಷ ನೀನು ಅಮೃತವನ್ನು ಕುಡಿಬೇಕೇ ವಿನಃ ವಿಷವನ್ನು ಕುಡಿಲಿಕ್ಕೆ ಹೋಗಬೇಡ ತ್ರಿಗುಣ ಸಂಬಂಧಿಯಾದಂಥ ಸ್ವರ್ಗ ಫಲ ಅದು ವಿಷದಂತೆ ಅದನ್ನು ನೀನು ಬಿಡು ಅಂತ ಅದು ವಿಷವೂ ಹೌದು ತ್ರೈಗುಣ್ಯ ವಿಷಯ ಏಕೆಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಮುಂದೆ ಇನ್ನೊಂದು ಅರ್ಥ ಹೇಳ್ತಾರೆ ತ್ರೈಗುಣ್ಯ ಸತ್ವರದ ಸ್ಥಮೋ ಗುಣದಿಂದ ಉಂಟಾಗತಕ್ಕಂಥ ಅದು ವಿಷಯ ಮೇಲ್ನೋಟದ ಅರ್ಥ ಆದ್ರಿಂದ ಹೊರಗೆ ಬ ಅದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ವೇದ ನಮಗೆ ವಿಷ ಕುಡ್ಲಿಕ್ಕೆ ಹೋಗಿಲ್ಲ ನಮ್ಮ ಹೃದಯದಲ್ಲಿದ್ದಂತಹ ವಿಷವನ್ನು ದೂರ ಮಾಡಲಿಕ್ಕೆ ಹೋಗಿದೆ ತ್ರೈಗುಣ್ಯ ವಿಷ ಸತ್ತರದ ಗುಣ ಸಂಬಂಧಿಯಾದ ಸ್ವರ್ಗಸುಖ ಅಥವಾ ಸಂಸಾರ ಬಂಧನ ಅದು ಅಂತಹ ವಿಷವನ್ನು ಯಾಪಯತಿ ಹೋಗಲಾಕ್ಲಿಕ್ಕೆ ಹೋಗಿದೆ ವಿಷ ಕುಡ್ಲಿಕ್ಕೆ ಬರಲಿಲ್ಲ ಅದು ವಿಷವನ್ನು ಒಳಗಿರುವ ವಿಷವನ್ನು ಹೊರಗೆ ಹಾಕ್ಲಿಕ್ಕೆ ಅದನ್ನು ದೂರ ಮಾಡಲಿಕ್ಕೆ ಬಂದಿದೆ ವೇದ ಅದು ಹೇಗೆ ದೂರ ಮಾಡುತ್ತೆ ಕೃಷ್ಣನನ್ನು ಪ್ರತಿಪಾದನೆ ಮಾಡುವ ಮೂಲಕ ಭಗವಂತನನ್ನು ಪ್ರತಿಪಾದನೆ ಮಾಡಿದರೆ ಅಮೃತ ರೂಪನಾದ ಭಗವಂತನನ್ನು ಪ್ರತಿಪಾದನೆ ಮಾಡಿದರೆ ಭಗವದ್ ರೂಪ ಅಮೃತ ತಾನ ಮಾಡಿಸಿ ಈ ಸಂಸಾರ ಬಂಧನೂಪ ವಿಷವನ್ನು ಹೋಗಲಾರಿಸುವ ಉದಾತ್ತವಾದ ಮನೋಭಾವದಿಂದ ಉದ್ದೇಶದಿಂದ ವೇದ ಹೊರಟಿದೆ ವಿಷ ಕುಡಿಸಿ ಸಾಯಿಸ್ಲಿಕ್ಕೆ ಹೊರಟಿಲ್ಲ ಅಮೃತ ತಾನ ಮಾಡಿಸಿ ಭಗವಜ್ಞಾನಾಮೃತ ತಾನ ಮಾಡಿಸಿ ಭಗವನ್ ಮಹಿಮಾ ಅಮೃತ ತಾನ ಮಾಡಿಸಿ ನಮಗೆ ಸಂಸಾರ ಬಂಧನ ರೂಪ ವಿಷವನ್ನು ದೂರ ಮಾಡಲಿಕ್ಕೆ ಹೊರಟಿದೆ ವೇದ ಅದು ವಿಷ ಕೊಡ್ಸ್ಲಿಕ್ಕೆ ಹೊರಟಿಲ್ಲ ಈ ಕಾಮನ್ ಸೆನ್ಸ್ ಇಲ್ವೋ ನಿಮಗೆ ಎಂತ ಕೃಷ್ಣ ಹೇಳ್ತಾನೆ ಆಚಾರ್ಯ ಬದ್ಧರು ಎರಡು ಅರ್ಥ ಈ ರೀತಿಯಾಗಿ ಹೇಳಿದ್ದಾರೆ ಒಂದು ಮೇಲ್ನೋಟಕ್ಕೆ ತೋರ್ತಕ್ಕಂಥ ಸತ್ತರ್ಜಸ್ತಮೋ ಗುಣದಿಂದ ಬರ್ತಕ್ಕಂಥ ಎಂದು ಸ್ವರ್ಗ ಸುಖ ಇದೆ ಅದು ನಿಜವಾಗಿ ಮೇಲ್ನೋಟದ ಅದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ವಿಷ ಅದನ್ನು ದೂರ ಮಾಡ್ಲಿಕ್ಕೆ ಹೊರಟಿದೆ ಅದನ್ನು ಕುಡಕ್ಲಿಕ್ಕೆ ಹೋಗಿಲ್ಲ ಹೊರಟಿಲ್ಲ ತಿಳ್ಕೋ ಹಾಗಾಗಿ ನೀನು ಈ ವಿಷದಂತೆ ಇರ್ತಕ್ಕಂತಹ ಸತ್ವರದ ತಮೋ ಗುಣದಿಂದ ಬರತಕ್ಕಂತಹ ಆ ಸ್ವರ್ಗ ಸುಖ ಅದರಿಂದ ಹೊರಗಬ ಆ ಅದು ಅಮೃತವಲ್ಲ ಅದು ವಿಷ ವಿಷ ಅಂತ ತಿಳ್ಕೊಂಡು ಆ ಫಲವನ್ನು ಮನಸ್ತೆಯಲ್ಲಿ ಇಟ್ಕೊಳ್ಬೇಡ ಅದರಿಂದ ಹೊರಗಾವ ನಿಸ್ತ್ರೈರ್ಗುಣ್ಯೋ ಭವಾರ್ಜುನ ಅಂತ ಇಷ್ಟು ಹೇಳಿ ಕೊನೆಗೆ ಹೇಳ್ತಾ ಇದ್ದಾನೆ ಕೃಷ್ಣ ಹಾಗಾದ್ರೆ ನಾವು ಮತ್ತೆ ಏನು ಮಾಡಬೇಕು ಅದ ಭವಾರ್ಜುನ ಮತ್ತೆ ಹಾಗಾದ್ರೆ ಇಷ್ಟೇ ಅರ್ಥ ವೇದದ ತಾತ್ಪರ್ಯಭೂತನಾದ ಶ್ರೀಹರಿಯನ್ನ ಅರ್ಥ ಮಾಡಿಕೊಂಡು ಕ್ಷುದ್ರವಾದ ಫಲವನ್ನು ಕೊಡ್ತಕ್ಕಂತಹ ಕಾಮಕ ಕಾಮ್ಯ ಕರ್ಮದಿಂದ ಆ ಮೇಲ್ನೋಟಕ್ಕೆ ತೋರ್ತಕ್ಕಂಥ ಅರ್ಥದಿಂದ ಹೊರಗಬ ಮೇಲ್ನೋಟಕ್ಕೆ ಪುಷ್ಪ ಅದು ನಿಜವಾಗಿಯೂ ಪುಷ್ಪ ತರದಂತೆ ತೋರತ್ತೆ ಅದು ನಿಜವಾಗಿಯೂ ವಿಷ ಆ ವಿಷ ರೂಪವಾದ ಸ್ವರ್ಗ ರೂಪ ತರದಿಂದ ಹೊರಗಬ ಅದನ್ನು ಹಚ್ಕೊಳ್ಬೇಡ ಅದಕ್ಕೆ ಸಾಧನವಾದ ಕರ್ಮವರೂಪ ಅರ್ಥವನ್ನು ಹಚ್ಕೊಳ್ಬೇಡ ಅಂತ ಮಗ ಭಗವದ್ ರೂಪ ಅರ್ಥವನ್ನು ಹಚ್ಕೋ ನಿರ್ದ್ವಂದ್ವೋ ನಿತ್ವಸಸ್ತಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾ ಅಂತ ಹೇಳ್ತಾರೆ ಇನ್ನೇನ್ ಮಾಡ್ಬೇಕು ಅಂದ್ರೆ ಕೃಷ್ಣ ಹೇಳ್ತಾನೆ ನೀನು ನಿರ್ದ್ವಂದನಾಗು ಏನ್ರಿ ದ್ವಂದ್ವವನ್ನು ಸುಖೇ ದುಃಖಕ್ಕೆ ಸಮೇ ಕೃತ್ವ ಲಾಭಾಲಾಭೋ ಅಂತ ಹೇಳುವಾಗ ಕೃಷ್ಣ ಯೋಗದ ಬಗ್ಗೆ ಮಾತಾಡಿಲ್ಲ ಸಮತಂ ಯೋಗ ಉಚ್ಚತೆ ಬಂದು ಹೇಳ್ತಾನೆ ಸಿದ್ಧ ಸಿದ್ಧ ಸಮಭೂತ್ವ ಸಮ ಅಂದ್ರೆ ಸಮತ್ವ ಸಹಿತವಾದ ಯೋಗ ಅಂದ್ರೆ ಫಲದ ಆಸೆಯನ್ನು ಬಿಟ್ಟವನಿಗೆ ಫಲ ಬಂದರೂ ಅಷ್ಟೇ ಫಲ ಬರೆದಿದ್ರು ಅಷ್ಟೇ ಏನು ಮನಸ್ಸಿನಲ್ಲಿ ಏನು ವಿಕಾರ ಆಗೋಲ್ಲ ಸಮಚಿತ್ತತೆಯನ್ನು ಕಾಯ್ದುಕೊಳ್ತಾನೆ ಪಕ್ಕದಲ್ಲಿ ಯೋಗ ಇರಬೇಕು ಕರ್ಮಾನುಷ್ಠಾನ ಇರಬೇಕು ಅಂದರೆ ಸಮತ್ವ ತ್ಯಾಗ ಫಲತ್ಯಾಗದಿಂದ ಕೂಡಿದ ಸಮಚಿತ್ತತೆ ಇದು ಯೋಗ ಇದು ನಮಗೆ ಜ್ಞಾನಕ್ಕೆ ಉಪಾಯ ಅದನ್ನು ನಾವು ಮಾಡಬೇಕು ಕರ್ಮಾನುಷ್ಠಾನ ಮಾಡುವಾಗ ಅದಕ್ಕೆ ಕೃಷ್ಣ ಹೇಳ್ತಾನೆ ಸುಖ ದುಃಖದಲ್ಲಿ ಸಮಚಿತ್ತತೆ ದ್ವಂದ್ವಾತೀತನಾಗಿ ಬದುಕು ಸುಖ ದುಃಖ ಲಾಭ ನಷ್ಟ ಆದಾಗ ನಿನ್ನ ಮನಸ್ಸಿನಲ್ಲಿ ಯಾವುದೇ ತರಹದ ಉದ್ರೇಕ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಮಾನ ಅಪಮಾನ ನಿಂದ ತುತಿ ಏತತ್ ಪ್ರಯುಕ್ತ ಮನಸ್ಸು ಅಂದರೆ ಈ ಆತ್ಮ ಹಿಗ್ಗುವುದು ಸುಖಾದಿಗಳಾದಾಗ ಆದರೆ ದುಃಖಾದಿಗಳಾದರೆ ಆತ್ಮ ಕುಕ್ಕೂ ಇದು ಇದು ವಿಕಾರ ಇದು ದ್ವಂದ್ವ ಈ ದ್ವಂದ್ವವನ್ನು ಮೆಟ್ಟಿ ನಿಲ್ಲಬೇಕು ಇದಾದ ಬಾರದು ಮತ್ತೆ ಇನ್ನೇನಾಗಬೇಕು ನಿರ್ದ ನಿತ್ಯ ಸತ್ವಸ್ಥ ಸತ್ವ ಶಬ್ದೇನ ಉಚ್ಚಂತೆ ಪೂರ್ಣಾನಂದಾದಯೋ ಗುಣ ಸತ್ವ ಅಂದರೆ ಭಗವಂತನನ್ನು ಸತ್ವ ಅಂತ ಕರೀತಾರೆ ಸತ್ವವಾನ್ ತಾತ್ವಿಕ ಸತ್ವ ವಿಶ್ವನಾಥ ನಾಮದಲ್ಲಿ ಸರ್ವ ಸದ್ಗುಣಪೂರ್ಣನಾದ ಭಗವಂತನಲ್ಲಿ ಇರು ಯಾವಾಗಲೂ ಅವನು ಇರುವುದಂದ್ರೆ ನಿತ್ಯದಲ್ಲಿ ಅವನಲ್ಲಿ ಮನಸ್ಸಿಡುವಂಥ ನಿತ್ಯ ಹರಿಸ್ಮರಣೆಗೊಳ್ಳವನಾಗು ಅಂತಿಷ್ಟೇ ಅರ್ಥ ಅಂದರೆ ಆತ್ಮವಾನ್ ಅಂದರೆ ದೇವರ ಪರಮಾತ್ಮವಾನ್ ಅಂದ್ರೆ ಅರ್ಥ ಏನು ಮಮ ಸ್ವಾಮಿ ಹರಿರ್ನಿತ್ಯಂ ಅಂತ ಯಾವಾಗಲೂ ಹರಿಸ್ಮರಣೆ ಮಾಡು ನನ್ನ ಆತ್ಮವ ಅಂದ್ರೆ ಸ್ವಾಮಿ ಹರಿಸ್ವಾಮಿ ಹರಿಸ್ವಾಮಿ ಅಂತ ಅನುಸಂಧಾನ ಮಾಡು ಅಂತ ಹೇಳ್ತಾನೆ ಅದರ ನಂತರ ಏನು ಹೇಳ್ತಾನೆ ನಿರಿಯೋಗ ಕ್ಷೇಮ ಆತ್ಮವಾ ನೋಡು ಯೋಗಕ್ಷೇಮದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂದ್ರೆ ಯೋಗಕ್ಷೇಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂದ್ರೆ ಏನು ಏನ್ರಿ ಯಾವುದು ನಾವು ಪಡೆಯಿರಿಲ್ಲವೋ ಪಡೆಯದೇ ಇದ್ದ ಪ್ರಯೋಜನದ ಪ್ರಾಪ್ತಿ ಲಾಭ ಅದು ಯೋಗ ಪಡೆದ ಬಳಿಕ ಅದು ಸುರಕ್ಷಿತವಾಗಿರಬೇಕು ಅದರ ಸಂರಕ್ಷಣೆ ಯಾವುದು ಪಡೆಯಿರಿಲ್ಲೋ ಅದರ ಲಾಭ ಲಬ್ಧವಾದ ವಸ್ತುವಿನ ಪರಿರಕ್ಷಣಾ ಇದು ಯೋಗ ಇದು ಕ್ಷೇಮ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಯೋಗಕ್ಷೇಮದ ಬಗ್ಗೆ ಅಪೇಕ್ಷೆ ಪಡಬೇಡ ಅಯ್ಯೋ ಯೋಗಕ್ಷೇಮ ವಾಹನ ಎಂದು ಭಗವಂತ ಬಡ್ಕೊಳ್ತಾ ಇದ್ದಾನೆ ನೀ ಯೋಗಕ್ಷೇಮವನ್ನು ಕೊಡ್ಲಿಕ್ಕೆ ಬಂದರೂ ಕೂಡ ತಗೊಳ್ಬೇಡ ಅಂತ ಹೇಳ್ತಿದ್ಯಲ್ಲಪ್ಪ ನೀನೇ ಹೇಳ್ತೀನಿ ಯೋಗಕ್ಷೇಮ ಮಹಾಮ್ಯ ಅಂತ ನಾನೇ ಅವರು ಯೋಗಕ್ಷೇಮವನ್ನು ವಹಿಸ್ತೇನೆ ಅಂತ ಈಗೇ ಹೇಳ್ತಾ ಇದ್ದೀವಿ ಯೋಗಕ್ಷೇಮ ತಗೊಳಿಕೆ ಹೋಗ್ಬೇಡ ಅಂತ ಇನ್ನು ಮುಂದೆ ಯೋಗಕ್ಷೇಮ ಮಹಾಮ್ಯ ಒಂದು ಅಮ್ಮನ ಹೇಳ್ತಾನೆ ಈಗ ಹೇಳ್ತಾನೆ ಯೋಗಕ್ಷೇಮದ ಬಗ್ಗೆ ತಲೆ ಕೆರ್ಸ್ಕೊಳ್ಬೇಡ ಅಂತ ಅದರ ಅರ್ಥ ಏನಂದ್ರೆ ಅದರ ಅಭಿಪ್ರಾಯ ಇಷ್ಟೇ ಶಾಸ್ತ್ರ ವಿರುದ್ಧವಾದ ಯೋಗ ಅದರ ರಕ್ಷಣೆ ಈಗ ನಡೀತದೆ ಪೇಪರಲ್ಲಿ ಎಲ್ಲ ಬರುತ್ತೆ ರಾಷ್ಟ್ರ ವಿರುದ್ಧವಾದ ರಾಷ್ಟ್ರಹಿತಕ್ಕೆ ವಿರುದ್ಧವಾದ ಎಲ್ಲ ಯೋಗ ಅದನ್ನು ಹೇಗೆ ಸುರಕ್ಷಣೆ ಮಾಡುದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೇನೆ ರಾಷ್ಟ್ರ ದ್ರೋಹಕರವಾದದ್ದು ಯೋಗ ಸ್ಟಾಕ್ ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ ಅದು ಯೋಗ ಅದನ್ನು ಮತ್ತೆ ಹೇಗೆ ಸಂರಕ್ಷಣೆ ಮಾಡೋದು ಅಂತ ಇದು ಕಪ್ಪನ್ನು ಬಿಳಿ ಹ್ಯಾ ಮಾಡೋದು ಇದೇ ವಿಷಯ ಹೀಗಿರುತ್ತೆ ಯೋಗಕ್ಷೇಮ ಇಂಥ ಶಾಸ್ತ್ರ ವಿರುದ್ಧವಾದ ರಾಷ್ಟ್ರದ್ರೋಹಕರವಾದ ಯೋಗಕ್ಷೇಮದ ಬಗ್ಗೆ ನೀನು ಹೊರಗೆ ಬಾ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಹಾಗರ್ತ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇಷ್ಟು ಹೇಳಿದ ನಂತರ ಮುಂದೆ ಒಂದು ಪ್ರಶ್ನೆ ಬರ್ತದೆ ಏನು ಪ್ರಶ್ನೆ ಅಂದರೆ ಕೃಷ್ಣ ನೀನು ಹೇಳ್ತಾ ಇದ್ದೀ ಮೀಮಾಂಸಕರು ತಪ್ಪು ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಕರ್ಮ ಮಾಡ್ತೇವೆ ನಿನ್ನ ರೀತಿಯ ಕರ್ಮ ಮಾಡಿದರೆ ನಮಗೆ ಸ್ವರ್ಗ ಸಿಗುವುದಿಲ್ಲ ಅಲ್ವಾ ನೀನೇನು ಹೇಳುವನು ಕರ್ಮ ಏನಿದ್ರೂ ಕೂಡ ಫಲದಾಸೆಯನ್ನು ತರದು ಮಾಡಬೇಕು ನಾವು ಅದು ಜ್ಞಾನಕ್ಕೆ ಉಪಾಯ ಅಂತ ಹಾಗಾಗಿ ಯಾರು ಕಾಮ್ಯಕರ್ಮ ಮಾಡ್ತಾರೋ ಅವರಿಗೆ ಭಗವಂತನ ಸಮಾಧಿ ಅವರು ಧ್ಯಾನ ಘೀನ ಅಂತೇನೋ ಮಾಡಲ್ಲ ಆಲೈನಲ್ಲಿ ಬರೋಲ್ಲ ಅವರು ಹಾಗಾಗಿ ಅವರಿಗೆ ಜ್ಞಾನ ಸಿಕ್ ಇಲ್ಲ ಕಾಮ್ಯಕರ್ಮ ಮಾಡುವವರಿಗೆ ಜ್ಞಾನ ಪರ ಇಲ್ಲ ಅವರು ಧ್ಯಾನ ಘೀನ ಕೇಳೋದಿಲ್ಲ ಅವರು ಮಾಡೋದಿಲ್ಲ ಹಾಗಾಗಿ ಅವರು ಮೋಕ್ಷದಿಂದ ವಂಚಿತರಾಗ್ತಾರೆ ಹಾಗೆ ಕಾಮ್ಯಕರ್ಮಗಳಿಗೆ ಮೋಕ್ಷ ರೂಪ ಫಲ ಇಲ್ಲ ಕಾಮ್ಯಕರ್ಮವನ್ನು ತ್ಯಾಗ ಮಾಡಿದವರಿಗೆ ಏನಿಲ್ಲ ಹೇಳಿ ನೀನು ಹೇಳಿದಂತೆ ನಿಷ್ತೈರ್ ಗುಣ್ಯೋಗವಾರ್ಧನ ಅಂತ ಹೇಳಿ ಕಾಮ್ಯಕರ್ಮನ ಬಿಡಬೇಕಂತ ಹೇಳ್ತೀನಿ ಅವರಿಗೆ ಅವರು ಕರ್ಮಾನುಷ್ಠಾನ ಮಾಡಿದರೆ ಅವರಿಗೇನು ಸಿಗುವುದಿಲ್ಲ ಅವರಿಗೇನು ಸಿಗೋಲ್ಲ ಸ್ವರ್ಗ ಸಿಗಲ್ಲ ಹಾಗಾದರೆ ಏನಾಯಿತು ಮೋಕ್ಷ ಮಾರ್ಗದಲ್ಲಿ ಹೋಗುವವರಿಗೆ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡುವವರಿಗೆ ಸ್ವರ್ಗ ಕೈ ತಪ್ಪತ್ತೆ ಕಾಮ್ಯ ಕರ್ಮಗಳಿಗೆ ಮೋಕ್ಷ ಕೈ ತಪ್ಪತ್ತೆ ಹಾಗೆ ಒಂದಲ್ಲ ಒಂದು ತತ್ವೇ ಬಿಡತ್ತಲ್ರಿ ಹಾಗೆ ಸಾಮ್ಯ ಆಯಿತಲ್ಲ ಯಾಕೆ ಯಾವ್ದಾದ್ರು ಯಾರಾದ್ರೂ ಒಂದೊಂದು ಫಲದಿಂದ ವಂಚಿತರಾಗಲೇಬೇಕಲ್ಲ ಕಾಮ್ಯ ಕರ್ಮಗಳು ಜ್ಞಾನ ಅವರಿಗಿಲ್ಲ ಅವರಿಗೆ ಮೋಕ್ಷ ಸಿಗೋದಿಲ್ಲ ಮೋಕ್ಷ ಫಲದಿಂದ ವಂಚಿತರಾಗ್ತಾರೆ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡುವವರು ಸ್ವರ್ಗರೂಪ ಫಲದಿಂದ ವಂಚಿತರಾಗ್ತಾರೆ ಎರಡು ಕಡೆಯಲ್ಲಿ ಕೂಡ ಒಂದೊಂದು ಫಲ ಕಿತ್ಕೊಂಡು ಹೋಗತ್ತೆ ಎರಡು ಸಮಾನ ಆಯ್ತಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ ಸಮಾನ ಆಗೋದಿಲ್ಲ ಒಂದ್ರಿಂದ ಒಂದು ಕಾಮ್ಯ ಕರ್ಮಕ್ಕೆ ಮೋಕ್ಷರೂಪ ಫಲ ಇಲ್ಲದೆ ಇರಬಹುದು ಫಲ ಇಲ್ಲ ನಿಷ್ಕಾಮ ಕರ್ಮಗಳಿಗೆ ಸ್ವರ್ಗರೂಪ ಫಲ ಇಲ್ಲದೆ ಇರಬಹುದು ಅಷ್ಟೇ ಮಾತ್ರಕ್ಕೆ ಅದು ಎರಡೂ ಇಕ್ವಲ್ ಅರ್ ತಿಳ್ಕೊಳ್ಬಾರ್ದು ವ್ಯತ್ಯಾಸ ಇದೆ ಎಲ್ಲಿ ಸಮುದ್ರ ಎಲ್ಲಿ ಬಾಯಿ ಅಂತ ಹೇಳ್ತಾರೆ ಕೃಷ್ಣ ಬಾವಿ ಇದ್ದ ಹಾಗೆ ಯಾವುದ್ರಿ ಕಾಮ್ಯ ಕರ್ಮ ಬಾವಿ ಇದ್ದ ಹಾಗೆ ಜ್ಞಾನ ಎಂಬುದು ಅಥವಾ ಜ್ಞಾನ ಆದ ಹೇಗೆ ಸಮುದ್ರ ಇದ್ದ ಹಾಗೆ ಅದರಲ್ಲಿ ಕೂಪದಿಂದ ಬಾವಿಯಿಂದ ಏನು ಸ್ನಾನ ಏನು ಪ್ರಯೋಜನ ಆಗತ್ತೆ ಅದು ಆಗೋದಿಲ್ಲ ಸಮುದ್ರದಿಂದ ಅರ್ಥದೇ ಇಲ್ಲ ಸಮುದ್ರದಿಂದ ಹಾಗೇ ಆಗತ್ತೆ ಉಪ್ಪು ಸಮುದ್ರ ಇಟ್ಕೊಳ್ಬಾರ್ದಷ್ಟೇ ದೊಡ್ಡ ಜಲಾಶಯ ಇಷ್ಟೇ ಇಟ್ಕೊಳ್ಳಿ ದೊಡ್ಡ ಹಣ ಕಟ್ಟು ದೊಡ್ಡ ಜಲಾಶಯ ಆಗುವುದಿಲ್ವಾ ಅದರಲ್ಲಿ ಅಂತರ್ಗತ ಆಗತ್ತೆ ಹಾಗೆಯೇ ಕಾಮ್ಯ ಕರ್ಮ ಸಮುದ್ರ ಬಾವಿ ಇದ್ದ ಹಾಗೆ ನಿಷ್ಕಾಮ ಕರ್ಮ ಜ್ಞಾನ ಅದು ಅನೇಕಷ್ಟು ದೊಡ್ಡ ಜಲಾಶಯ ಇದ್ದ ಹಾಗೆ ಅದಕ್ಕಿಂತ ಕೇಳಿ ಸಾಮ್ಯ ಅಂತ ಹೇಳ್ತಾನೆ ಕೃಷ್ಣ ಯಾವನರ್ಥ ಉದಪಾನೆ ತಾವತ ಸಂಪ್ಲತೋಗಕೆ ತಾವನ್ ಸರ್ವೇಶು ವೇದೇಶು ಬ್ರಾಹ್ಮಣ್ಯಪಚ್ಚಿ ಪಿಧಾನಥ ಅಂತ ನೋಡಿ ನನಗೆ ಉದಪಾನೆ ಉದಕವನ್ನೆಲ್ಲ ಪಾನ ಮಾಡುತ್ತೆ ಅಂದ್ರೆ ಉದಕವನ್ನು ತನ್ನ ಗರ್ಭದಲ್ಲಿ ಇಟ್ಕೊಳ್ತದೆ ಯಾವುದು ಬಾವಿ ಆ ಬಾವಿ ಇದ್ದಾಗ ನಮಗೆ ಯಾವ ಅರ್ಥ ಎಷ್ಟು ಪ್ರಯೋಜನ ಆಗುತ್ತೆ ಸ್ನಾನ ಮಾಡ್ತೇವೆ ಪಾನ ಮಾಡ್ತೇವೆ ಮತ್ತೆ ಗಿಡಗಳಿಗೆಲ್ಲ ನೀರು ಹಾಕ್ತೇವೆ ಇದೆಲ್ಲ ಪ್ರಯೋಜನ ಇದೆ ಸರ್ವದ ಸಂಪುಳದ ಓದಕ್ಕೆ ಪಾನ ತಾವತ ಸಂಪುಟಕ್ಕೆ ಅದೆಲ್ಲ ಪ್ರಯೋಜನವೂ ಕೂಡ ದೊಡ್ಡ ಎಲ್ಲ ಕಡೆಯಲ್ಲಿ ಪ್ರಸರಿಸಿದಂತಹ ದೊಡ್ಡ ಜಲಾಶಯ ರೂಪವಾದ ಸಮುದ್ರದಲ್ಲಿ ಅದು ಅಂತರ್ಭವ ಆಗತ್ತೆ ಬಂದೇ ಬರುತ್ತೆ ಹೇಗೋ ಹಾಗೆ ವೇದದಲ್ಲಿ ಏನೇನು ಕಾಮ್ಯ ಕರ್ಮಗಳಿಗೆ ಏನೇನು ಸ್ವರ್ಗಾದಿ ಪ್ರಯೋಜನ ಹೇಳಿದ್ದಾರೋ ಅಷ್ಟೆಲ್ಲ ಬಲವೂ ಕೂಡ ದೇವರನ್ನು ಮೊದಲು ಶಾಸ್ತ್ರದ ಮೂಲಕ ಪರೋಕ್ಷವಾಗಿ ಅರಿತು ಕೊನೆಗೆ ಆ ಬ್ರಾಹ್ಮಣನಾಗಬೇಕು ವಿಜಾನತ ಅಂದ್ರೆ ಮೊದಲು ಗುರುಮುಖೇನ ಶಾಸ್ತ್ರದಿಂದ ದೇವರನ್ನು ತಿಳ್ಕೊಳ್ಬೇಕು ಅದಾದ ನಂತರ ಬ್ರಾಹ್ಮಣನಾಗಬೇಕು ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅವನೇ ಬ್ರಾಹ್ಮಣ ಅಂತಹ ಬ್ರಾಹ್ಮಣನಿಗೆ ಬ್ರಹ್ಮ ಅಪರೋಕ್ಷ ಜ್ಞಾನಿಗೆ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತೆ ಮತ್ತವನು ಪ್ರತ್ಯೇಕ ಪ್ರಯೋಜನ ಕಾಮ್ಯಕರ್ಮ ಮಾಡಬೇಕಾಗಿಲ್ಲ ಯಾಕೆಂದ್ರೆ ಆ ವೇದೋಕ್ತ ಕಾಮ್ಯಕರ್ಮಕ್ಕೆ ಏನೇನು ಫಲ ಹೇಳಿದ್ದಾರೋ ಅದೆಲ್ಲ ಬಲವೂ ಕೂಡ ಒಬ್ಬ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದ ವ್ಯಕ್ತಿಗೆ ಬಂದೇ ಬರುತ್ತೆ ಎಲ್ಲಿ ಕಾಮ್ಯಕರ್ಮ ಎಲ್ಲಿ ಆ ನಿಷ್ಕಾಮ ಕರ್ಮದಿಂದ ಸಂಪಾದ್ಯವಾದಂತಹ ಜ್ಞಾನ ರೂಪವಾದ ಸಾಧನ ಅದು ಒಂದು ಅಣೆಕಟ್ಟು ಜಲಾಶಯ ದೊಡ್ಡದು ಇನ್ನೊಂದು ಕೂಪ ಇದ್ದ ಹಾಗೆ ಹಾಗಾಗಿ ಅಂದರೆ ಅನ್ಯೋನ್ಯ ಕಾಮ್ಯಕರ್ಮಕ್ಕೂ ಜ್ಞಾನಕ್ಕೂ ಅನ್ಯೋನ್ಯ ಫಲ ಇಲ್ದಿದ್ರೂ ಕೂಡ ಜ್ಞಾನ ಒಂದು ಫಲ ಏನಿದೆ ಜ್ಞಾನಿಗಾಗ್ತಕ್ಕಂತಹ ಫಲ ಅಂದರೆ ಅದು ಮಹಾಸಮುದ್ರದಿಂದ ಆಗ್ತಕ್ಕಂತಹ ಫಲದಂತೆ ಅದು ದೊಡ್ಡದು ಕರ್ಮಿ ಫಲ ಕರ್ಮಗಳಿಗೆ ಆಗ್ತಕ್ಕಂಥ ಫಲ ಕೂಪದಂತೆ ಕೂಪೋದಕದಂತೆ ಅಲ್ಲಿ ಅಲ್ಪ ಫಲ ಇಲ್ಲಿ ದೊಡ್ಡ ಫಲ ಹಾಗಾಗಿ ನಿಜವಾಗಿ ಸಾಮ್ಯ ಇಲ್ಲವೇ ಇಲ್ಲ ಆದ್ರಿಂದಾಗಿ ಅಲ್ಪವಾದ ಅಸ್ಥಿರವಾದ ಫಲವನ್ನು ಪಡೆಯತಕ್ಕಂಥ ಕರ್ಮವನ್ನು ನಿಂದನೆ ಮಾಡಿ ಭಗವಂತ ಏನು ಮಾಡಿದ್ದಾನೆ ಮಹಾನಂದ ಅನಂತ ಫಲಕ್ಕನವಾದ ಜ್ಞಾನ ಸಾಧನದಲ್ಲಿ ಭಗವಂತ ಅರ್ಜುನನನ್ನ ಏನ್ಮಾಡ್ತಾನೆ ಪ್ರೇರಣೆ ಮಾಡ್ತಾ ಅಂತ ನಾವು ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ ಇಷ್ಟು ಹೇಳಿದ ನಂತರ ಇನ್ನೊಂದು ಅಭಿಪ್ರಾಯವನ್ನು ಕೂಡ ಆ ಮಾತಿಗೆ ಹೇಳ್ತಾರೆ ಅಂದ್ರೆ ನಾವು ಕಾಮ್ಯ ಕರ್ಮವನ್ನು ಬಿಟ್ಟು ನಮಗೆ ತ್ರಿಗುಣ ಸಂಬಂಧಿಯಾದ ಸ್ವರ್ಗ ಅಥವಾ ಸರ್ಮ ಸಂಸಾರ ಬಂಧನೂಪವಾದ ವಿಷವನ್ನು ಪರಿಹಾರ ಮಾಡ್ತಕ್ಕಂತಹ ಭಗವಂತನನ್ನು ಕೊಂಡಾಡ್ತಕ್ಕಂತಹ ವೇದವನ್ನು ನಾವು ಆಶ್ರಯಿಸಬೇಕು ತನ್ಮೂಲಕವಾಗಿ ನಿವೃತ್ತಿ ಕರ್ಮದಿಂದ ನಿಷ್ಕಾಮ ಕರ್ಮದಿಂದ ಆರಾಧ್ಯನಾದ ಭಗವಂತನನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಆ ತಿಳ್ಕೊಂಡ್ರೆ ಅತಿಶಯದವಾದ ಫಲರೂಪ ಪ್ರಾಪ್ತಿಯಾಗತ್ತೆ ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಇನ್ನೊಂದು ಶ್ಲೋಕದಿಂದ ಅಂದರೆ ನಾವು ಕಾಮ್ಯ ಕರ್ಮವನ್ನು ಫಲ ಅದರಿಂದ ಫಲವನ್ನು ಹೇಳ್ತಕ್ಕಂತಹದ್ದು ಭಾಗ ಅದು ವಿಷದಂತೆ ಇರತಕ್ಕಂತಹದ್ದು ಆ ಕಾಮ್ಯ ಕರ್ಮ ಫಲ ಅದನ್ನು ದೂರ ಮಾಡ್ತಕ್ಕಂಥ ಅಮೃತದಂತಹ ಭಗವಂತನ ಮಹಿಮೆ ಕೊಂಡಾಡ್ತಕ್ಕಂಥ ಅವಲಂಬಿಸಿಕೊಂಡು ಆ ಭಗವಂತನು ನಿಷ್ಕಾಮ ಕರ್ಮಾನುಷ್ಠಾನ ಮಾಡ್ತಾ ಅಂತಃಕರಣ ಶುದ್ಧಿಯನ್ನು ಪಡೆದು ಶ್ರವಣ ಮನನ ಧ್ಯಾನ ಮಾಡಿ ಆ ಭಗವಂತನನ್ನು ಅಪರೋಕ್ಷೀಕರಿಸಿಕೊಂಡ್ರೆ ಆತ ಪ್ರಸನ್ನನಾದರೆ ನಮಗೆ ಎಲ್ಲಾ ಪುರುಷಾರ್ಥವೂ ಸಿದ್ಧಾಗುತ್ತೆ ಕಾಮ್ಯ ಕರ್ಮವನ್ನು ಮಾಡುವವರಿಗೆ ಏನೇನು ಫಲ ಇದೆಯೋ ಅದು ಎಲ್ಲ ಸಿಗುವುದಲ್ಲದೆ ಅದಕ್ಕಿಂತ ನಿಮಗಾದ ಫಲ ಸಿಗತ್ತೆ ಕಿಮಲಭ್ಯಂ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಪರಮಾತ್ಮ ನೋಡಿ ಪ್ರಳಯ ಕಾಲದಲ್ಲಿ ಎಲ್ಲಿರ್ತಾನ್ರೀ ದೇವರು ಪ್ರಳಯ ಕಾಲದಲ್ಲಿ ಎಲ್ಲಿರ್ತಾನೆ ಅಯ್ಯೋ ಎಲ್ಲಿರ್ತಾನ್ರಿ ಹೇಳ್ರಿ ಪ್ರಳಯ ಕಾಲದಲ್ಲಿ ದೇವರು ಎಲ್ಲಿರ್ತಾನೆ ಬೇಗ ಹೇಳಬೇಕು ಸಮುದ್ರೋ ಘಟದಲ್ಲಿ ಇರ್ತಾನೆ ಅಲ್ವಾ ಆ ಸಮುದ್ರೋದಕ ಸಂಪ್ರತೋದಕ ಎಲ್ಲ ಕಡದಲ್ಲಿ ವ್ಯಾಪಿಸಿ ಬಿಡುತ್ತೆ ಅದು ಪ್ರಕೃತಿ ರೂಪವಾದದ್ದು ಸಂಪ್ಲತ ಅಂದ್ರೆ ಎಲ್ಲ ಕಡೆಯಲ್ಲಿ ಪ್ರಸರಿಸಲ್ಪಟ್ಟಂತಹ ಉದಕ ಅದು ಪ್ರಕೃತಿ ರೂಪವಾದಂತಹ ಸಮುದ್ರ ಮಹಾಪ್ರಳಯ ಉದಕ ಭಗವಂತ ಅಲ್ಲಿ ಏನ್ ಮಾಡ್ತಾನೆ ಇರ್ತಾನೆ ಭಗವಂತ ಸಂಪ್ಲತ ಹೋದಕ್ಕೆ ಅಂದರೆ ಆ ಪ್ರಳಯ ಸಮುದ್ರದಲ್ಲಿ ಪ್ರಕೃತಿ ರೂಪವಾದ ಪ್ರಳಯ ಸಮುದ್ರದಲ್ಲಿ ಅಲ್ಲಿರ್ತಾನೆ ಅವನು ಎಂಥವನು ಉದಪಾನ ಅವನು ಉದಪಾನ ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಹೇಳ್ತಾರೆ ಉದ್ ಅಂದ್ರೆ ಉತ್ಕೃಷ್ಟ ಉತ್ ಅಂದ್ರೆ ಗುಣದಿಂದ ಉದ್ರಿಕ್ತರಾದವನು ಸರ್ವಗುಣ ಉದ್ರೇಕ ಉತ್ಕೃಷ್ಟರಾದವನು ಮತ್ತೆ ಅಪ ಅಯ್ಯೋ ಅಪ ಅಂದ್ರೆ ಅವನಿಗೆ ಪಾಲಕ ಯಾರೂ ಇಲ್ಲ ಅಯ್ಯೋ ಪಾಲಕ ಯಾಕಿಲ್ಲ ಯಂಗಾದ ನಂತರ ಯಾಕೆ ಪಾಲಕರು ಚಿಕ್ಕ ಮಗು ಇದ್ರೆ ಪಾಲಕರು ಬೇಕಲ್ರೇ ಹೆಂಗಾದ್ರೆ ಪಾಲಕರು ಬೇಕಾ ಬೇಕಾಗಿಲ್ಲ ಪಾಲಕನು ದೂರ ಇಟ್ಟೇ ಬದುಕುತ್ತಾನೆ ಅಲ್ರಿ ಅದಕ್ಕೆ ಹೇಳ್ತಾನೆ ಆಲದ ಎಲೆಯ ಮೇಲೆ ಮಲಗಿದ ಶಿಶು ಆಗಿರ್ತಾನಲ್ಲಪ್ಪ ಶಿಶು ರೂಪದಲ್ಲಿ ಅವನಿದ್ರೂ ಕೂಡ ಅವನಿಗೆ ಎದ ಹಾಲು ಉಣ್ಸ್ಲಿಕ್ಕೆ ಯಾವ ತಾಳುವೂ ಇಲ್ಲ ಅಂದ್ರಿ ಪಾನ ಕಣ್ಣಕ್ ತಾಲ್ ಬೆರಡನ್ನೇ ಚಿಪ್ತಾ ಕುದುತ್ತಾನೆ ಯಾವ ಪಾಲಕರೂ ಇಲ್ಲ ಇಷ್ಟು ಚಿಕ್ಕ ಮಗುವಿಗೂ ಯಾರು ಪಾಲಕರಿಲ್ಲ ಅದಕ್ಕೆ ಸಾಮಾನ್ಯ ಆರ್ಗ್ನರಿ ಮಗು ಅಲ್ಲ ಅಂತ ಅದ್ ಕೇಳ್ತಾಳೆ ದೇವಹೂತಿ ಮಾಯಾ ಶಿಶು ಅಂತ ಆಗ ನಿನ್ನ ಹಡದ ತಾಯಿ ಯಾರು ನೀನು ಯಾವ ತಾಯಿಯ ಶಿಶು ಅಂದ್ರೆ ಮಾಯಾ ಶಿಶುವಪ್ಪ ಮಾಯಾ ಶಿಶು ಅಂದ್ರೆ ನಿನ್ನ ಹಡದ ತಾಯಿ ಯಾರು ನಿನ್ನ ಇಚ್ಛೆಯೇ ಮಾಯಾ ಅಂದ್ರೆ ಭಗವಂತನ ಇಚ್ಛಾ ಇಚ್ಛೆ ಇದ್ರೆ ಆ ಶಿಶು ತಾಳಿದ ಹಾಗಾದರೆ ಆ ಭಗವಂತನ ಶಿಶು ರೂಪವನ್ನು ಹಡೆದವಳು ಭಗವಂತ ಇಚ್ಛಾ ಎಂಬ ಮಾಯಾದೇವಿ ವ್ಯವಹಾರ ಪಟ್ಟವಳು ಯಾರೂ ಇಲ್ಲ ತಾನೇ ಚಿಂತ ಕೂತ್ಕೊಂಡಿದ್ದಾನೆ ಹಾಗಾಗಿ ಪ್ರಳಯ ಕಾಲದಲ್ಲಿ ಕೃಷ್ಣನಿಗೆ ಆ ಬಾಲ ಮುಕುಂದನಿಗೆ ಬಾಲ್ಯಾವಸ್ಥೆಯಲ್ಲಿಯೂ ಕೂಡ ಇದ್ರೂ ಕೂಡ ಯಾರೂ ಪಾಲಕರಿಲ್ಲ ಅಂತ ಹೇಳೋದು ಬಹಳ ಔಚಿತ್ಯಪೂರ್ಣವಾಗಿದೆ ಹೌದಲ್ಲ ಹಾಗಾದರೆ ಉತ್ಕೃಷ್ಟರಾಗಿ ಅಪ ಉದ್ಯಪ ಉತಾಪ ಆದರೂ ಕೂಡ ಆ ಆದರೆ ಚೇಷ್ಟೆ ಮಾಡ್ತಾ ಕೂತ್ಕೊಳ್ತಾನೆ ಆ ತಂ ಸದ ಯಾತ ಅನ್ನ ಪರಕ್ಕಿಂಚನ ಆದ್ರೆ ಆವಾಗಲೂ ಕೂಡ ಚೇಷ್ಟೆ ಮಾಡ್ತಾ ಕೂತ್ಕೊಳ್ತಾತ್ರಿ ಏನು ನಿಶ್ಚೇಷ್ಟೆಯಿಂದ ಇರುವುದಿಲ್ಲ ಯಾಕೆ ಚಿಪ್ತಾ ಕೂತ್ಕೊಳ್ತಾನೋ ಇಲ್ಲೋ ಚೇಷ್ಟೆ ಮಾಡ್ತಾ ಕೂತ್ಕೊಳ್ತಾನೋ ಇಲ್ಲೋ ಹಾಗಾಗಿ ಈ ರೀತಿಯಾಗಿ ಆ ಪ್ರಳಯದ ನೀರಿನಲ್ಲಿ ಲಕ್ಷ್ಮ್ಯಾತ್ಮಕವಾದ ಪ್ರಕೃತ್ಯಾತ್ಮಕವಾದ ಪ್ರಳಯದ ನೀರಿನಲ್ಲಿ ಆಲದ ಎಲೆಯ ಮೇಲೆ ಮಲಗಿದ ಶಿಶುವಿಗೆ ಯಾರೂ ಕೂಡ ಪಾಲಕರಿರುವುದಿಲ್ಲ ಅತ್ಯಂತ ಗುಣೋದ್ರಿಕ್ತವಾಗಿ ಗುಣೋತ್ಕೃಷ್ಟವಾಗಿ ಯಾರ ಪಾಲಕರಿರುದೇನೆ ಆದರೂ ಆಕ್ಟಿವಿಟಿ ಪರ್ಸ್ ಶಿಶುವಾಗಿ ಮಲ್ಕೊಂಡಂತ ಆ ಭಗವಂತ ಪ್ರಸನ್ನೇ ಸತಿ ಅವನನ್ನು ಜ್ಞಾನದಿಂದ ಒಲಿಸಿಕೊಂಡು ಅವನನ್ನು ಪ್ರಸನ್ನೀಕರಿಸಿದ್ರೆ ಏನಾಗತ್ತೆ ಅಂದರೆ ಏನಾಗತ್ತೆ ಅಂದರೆ ಪ್ರಸನ್ನೇ ಸತಿ ವೇಗದಲ್ಲಿ ಏನೇನು ಫಲ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಏನು ಚೇಷ್ಟೆ ಮಾಡ್ತಾನ್ರಿ ಹೇಳಿ ಪ್ರಳಯ ಕಾಲದಲ್ಲಿ ಏನ್ ಚೇಷ್ಟೆ ಮಾಡ್ತಾನೆ ಒಂದು ಹೇಳಿ ಆಯ್ತು ಚಿಪ್ತಾ ಕುತ್ಕೊಳ್ತಾನೆ ಇನ್ನು ಏನ್ ಮಾಡ್ತಾನೆ ತಲೆ ಓಡಿಸಿ ಪ್ರಳಯಕಾರದಲ್ಲಿ ದೇವರು ಏನು ಚೇಷ್ಟೆ ಮಾಡ್ತಾನೆ ಹೇಳಿ ಹೇಳ್ತೀರಾ ಹೇಳ್ರಿ ಕಾಲ ಕಾಲ ರನ್ ಆಗ್ತಾ ಇರ್ತದೆ ಕಾಲಚಕ್ರ ಪ್ರಳಯ ಕಾಲದಲ್ಲಿ ಕಾಲ ಬಂದಾಗತ್ರಿ ಪ್ರಳಯ ಕಾಲದಲ್ಲಿ ಕಾಲಚಕ್ರ ತಿರುಗುತ್ತಾ ಇಲ್ಲ ಕಾಲಚಕ್ರ ತಿರುಗಿಸೋನು ಯಾರು ಯಾರ್ರಿ ಸುದರ್ಶನ ಚಕ್ರ ಬಂದಾಗತ್ತೆ ತಿರುಗಿಸೋದಿಲ್ಲ ಪ್ರಳಯ ಕಾಲದಲ್ಲಿ ಆದ್ರೆ ಕಾಲಚಕ್ರವನ್ನು ತಿರುಗಿಷ್ಟುಕೊಳ್ತಾನೆ ಒಳ್ಳೆ ಅರ್ಥ ಕಾಲ ರನ್ನಾಗ್ತಾ ಇರ್ತದೆ ಕಾಲಾಭಿಮಾನಿ ಯಾರು ದುರ್ಗಾದೇವಿ ಅವಳು ರನ್ ಇರ್ತಾಳೆ ದುರ್ಗಾದೇವಿ ಸ್ತೋತ್ರ ಮಾಡ್ತಾ ಕೂತ್ಕೊಳ್ತಾರೆ ಅವಳು ಆಕ್ಟಿವಿಟಿ ಪರ್ಸನ್ ಅರ್ಥ ಆಯ್ತಾ ಇಲ್ಲ ಹಾಗೆ ದುರ್ಗಾದೇವಿ ಶ್ರುತಿಗೀತೆಯ ಮೂಲಕ ಭಗವಂತನನ್ನ ಸ್ತೋತ್ರ ಮಾಡ್ತಾ ಕೂತ್ಕೊಳ್ತಾಳೆ ಅವಳು ಆಕ್ಟಿವಿಟಿ ಸ್ತೋತ್ರ ಮಾಡಬೇಕಾದ್ರೆ ಅವಳು ರನ್ ಆಗಿದ್ದಾರೆ ಅಲ್ಲಿ ಆ ಅಷ್ಟು ಮಾತ್ರಕ್ಕೆ ಮಾಡ್ತಾಳೆ ಮತ್ತೇನು ಕೆಲಸ ಮಾಡಲ್ಲ ಕಾಲಚಕ್ರ ಅಂದ್ರೆ ಈ ಜಡಭೂತವಾದ ಕಾಲಚಕ್ರ ರನ್ ಆಗ್ತಾ ಇರ್ತದೆ ಕಾಲಚಕ್ರಕ್ಕೆ ಅಭಿಮಾನಿಯಾದ ದುರ್ಗಾದೀವಿ ಅವಳನ್ನು ರನ್ ಮಾಡ್ತಾ ಇದ್ದಾನೆ ಅವಳ ಸ್ತೋತ್ರ ಮಾಡ್ತಾ ಅಂತೆ ಮಾಡ್ತಾ ಇದ್ದೆ ಇಷ್ಟೆಲ್ಲ ವ್ಯಾಪಾರ ಮಾಡ್ತಾನೆ ಅದಕ್ಕೆ ವ್ಯಾಖ್ಯಾನಕಾರರು ರಾಘವೇಂದ್ರ ಸ್ವಾಮಿಗಳು ಕಾಲಾದಿಚೇತ ಅಂತ ಕಾಲಾಭಿಮಾನಿಯಾದ ದುರ್ಗಾದೀವಿಯನ್ನು ಸ್ತೋತ್ರ ಮಾಡುವಂತೆ ಪ್ರೇರಣೆ ಮಾಡ್ತಾ ಇದ್ದಾನೆ ಕಾಲಚಕ್ರವನ್ನು ತಿರುಸ್ತಾ ಇದ್ದಾನೆ ಅದರ ಜೊತೆಗೆ ಏನ್ಮಾಡ್ತಾನೆ ನಮಗೆಲ್ಲರಿಗೂ ಇಷ್ಟ ಆಗುವಂತಹ ಬೆರಳು ಚಿಪ್ತ ಕುಂದುಕೊಳ್ತಾನೆ ಭಗವಂತ ಅಂತ ಭಗವಂತ ಪ್ರಸನ್ನನಾದ್ರೆ ಯಾವ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅದೆಲ್ಲವೂ ಕೂಡ ದೇವರ ಪ್ರಸನ್ನನಾದ್ರೆ ಏನೇನ್ ನಿಮಗೆ ಸಿಗಬೇಕು ಅದೆಲ್ಲವೂ ಕೂಡ ಭಗವಂತನು ವಿಶೇಷವಾಗಿ ತಿಳ್ಕೊಂಡು ಅಂದ್ರೆ ವಿಜಾನತ ಅಂದ್ರೆ ನಾವೆಲ್ಲ ಕರ್ಮ ಮಾಡುದು ಅಂತಕ್ಕನ್ನ ಶುದ್ಧಿಯಾಗಿ ಭಗವಂತನ ಜ್ಞಾನಕ್ಕೋಸ್ಕರ ಭಗವಂತನೇ ವೇದದ ಮುಖ್ಯ ಅರ್ಥ ಸ್ವರ್ಗಾದಿ ಫಲಶ್ರವಣ ಎಂಬುದು ಅದೇನಿದ್ರು ಕೂಡ ಮುಖ್ಯ ಅರ್ಥ ಅಲ್ಲ ಅದು ನಮಗೆ ಆಮಿಷ ರೂಪದಲ್ಲಿ ಹೇಳಿದ್ದು ಆದ್ರೆ ಕಾಯಕ್ಲೇಶವಾದ ಕರ್ಮವನ್ನು ಹೇಳಿದ್ರೆ ಯಾರೂ ಮಾಡಲ್ಲ ಔಷಧ ಕುಡಿ ಅಂತ ಮಗು ಹೇಳಿದ್ರೆ ಮಗು ಕುಡಿಯುತ್ತದ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿ ಬಾಯಿ ತರಿಬೇಕು ಹಾಗೆ ಔಷಧ ಹಾಕ್ಬೇಕು ಹಾಗೆ ನೀವು ಕರ್ಮ ಕರ್ಮ ಕರ್ಮ ಅಂತೇಳಿ ಎಂಥ ಕರ್ಮ ಯಾರು ಇಂಟ್ರೆಸ್ಟ್ ತಗೊಳ್ಳಲ್ಲ ಕಾಯಕ್ಲೇಶವಾದ ಕರ್ಮ ಮಾಡಬೇಕಂದ್ರೆ ಏ ನಿನಗೆ ಏಕಾದಶಿ ಉಪವಾಸ ಮಾಡಿದ್ರೆ ಏನಾಗತ್ತೆ ಹೇಳ್ರೆ ಸಿಕ್ಕಾಪಟ್ಟ ಸಂಪತ್ ಬರುತ್ತೆ ಅಲ್ವಾ ಏಕಾದಶಿ ಉಪವಾಸ ಮಾಡಿದ್ರೆ ಏನಾಗತ್ತೆ ಮೋಕ್ಷ ಸಿಗತ್ತೆ ಮೋಕ್ಷ ಮತ್ತೆ ಮಾಡ್ಕೊಳ್ಳೋಣ ಮೊದಲ ನಮ್ಗೆ ಈ ಲೋಕದಲ್ಲಿ ಏನ್ ಸಿಗತ್ತೆ ಅದಕ್ಕೆ ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗತ್ತೆ ಹೇಳುತ್ತೆ ಆ ಫಲವನ್ನು ಕೂಡ ಅದು ಆಮಿಷ ಏಕಾದಶಿ ಉಪವಾಸ ಮಾಡ್ರಿ ಇದ್ರೆ ಕಾಯಕ್ಲೇಶವಾದ ಏಕಾಪು ಯಾರು ಮಾಡ್ತಾರ್ರಿ ಮೋಕ್ಷ ಈಗ ಸಿಗುದಿಲ್ಲ ಸ್ವತ್ ನಂತ್ರ ಅಲ್ಲ ಈಗ ಬೇಕಂತ ಹೇಳ್ತಾರೆ ಈಗ ಇಮಿಡಿಯಂಟ್ ಇರಬೇಕು ಅದಕ್ಕೆ ಆಮಿಷ ಹೊಡ್ಲಿಕ್ಕೋಸ್ಕರ ಪುತ್ರ ಪೌತ್ರಾದಿ ಅಭಿವೃದ್ಧಿ ಅಂತ ಹೇಳ್ತಾರೆ ಆ ಫಲವನ್ನು ಹೇಳ್ತಾರೆ ಆವಿಷ ರೂಪದಲ್ಲಿ ಹೇಳ ಹಾಗೆ ಕಾಯಕ್ಲೇಶವಾದ ಕರ್ಮದಲ್ಲಿ ಯಾರೂ ತೊಡಗುವುದಿಲ್ಲ ಅದಕ್ಕೋಸ್ಕರ ಅದು ಮೊದಲೇನೇ ಜ್ಞಾನ ಬರುತ್ತೆ ಅಂತ ಮಾಡಂದ್ರೆ ಯೋಗ ಜ್ಞಾನ ಮತ್ತು ನೋಡಿಕೊಳ್ಳುವಂತ ಹೇಳ್ತಾರೆ ಅದಕ್ಕೆ ಅವನು ಕರ್ಮದಲ್ಲಿ ಪ್ರವೃತ್ತನಾಗಲಿ ಅಂತ ಹೇಳ್ಕೊಂಡು ಆವಿಷ ರೂಪದಲ್ಲಿ ಸ್ವರ್ಗಾದಿ ಫಲ ಹೇಳುದೇ ವಿನಃ ಮುಖ್ಯವಾಗಿ ನಮಗೆ ಜ್ಞಾನೌಷಧವನ್ನು ಕುಡಕೋಸ್ಕರವೇ ಆವಿಷ ರೂಪದಲ್ಲಿ ಸ್ವರ್ಗಾದಿ ಫಲ ಆಗತ್ತೆ ಅಂತ ಹೇಳ್ತಾರೆ ನಮಗೆ ಜ್ಞಾನ ಎಂಬ ಔಷಧವನ್ನು ಕುಡಿಸಿ ನಮ್ಮ ಯಾವುದು ಯಾವುದು ಯಾವುದು ಸಂಸಾರ ಎಂಬ ವಿಷ ದೂರ ಮಾಡುವ ಉದ್ದೇಶದಿಂದಲೇ ಅದು ಹೊರಟು ಸಂಸಾರ ರೋಗವನ್ನು ಪರಿಹಾರ ಮಾಡಲಿಕ್ಕ ಔಷಧ ಕುಡಿಯಲಿಕ್ಕೆ ಕೇಳೋದು ಕರ್ಮ ಮಾಡಲಿಕ್ಕೆ ಕೇಳಲ್ಲ ಅದು ಔಷಧ ಹೌದು ಕೇಳಲ್ಲ ಅದಕ್ಕೆ ಆಮಿಷ ಹೌದು ಚಾಕ್ಲೇಟ್ ಅಂತ ಯಾವುದನ್ನು ಕೊಡೋದು ಸ್ವರ್ಗರೂಪ ಫಲವನ್ನು ಆಮಿಷ ಕೊಟ್ಟು ಹೀಗೆ ತಿಳ್ಕೊಂಡ್ರೆ ಈ ರೀತಿಯಾಗಿ ತಿಳ್ಕೊಂಡ್ರೆ ಆ ಬ್ರಾಹ್ಮಣನಿಗೆ ತಾವನರ್ಥವೋ ಭತಿ ದೇವರು ಒಲಿದಾಗ ಏನು ಪ್ರಯೋಜನ ಆಗತ್ತೋ ಅದೆಲ್ಲವೂ ಭಗವಂತನ ಈ ರೀತಿಯಾಗಿ ತಿಳ್ಕೊಂಡ್ರು ಕರ್ಮಾನುಷ್ಠಾನ ಮಾಡಿದರೆ ಖಂಡಿತವಾಗಿಯೂ ಆಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಷ್ಟು ಹೇಳಿ ಮುಂದೆ ಒಂದು ವಿಷಯ ಹೇಳ್ತಾನೆ ಒಂದು ಏನು ಅಂತ ಹೇಳಿದ್ರೆ ಶಾಸ್ತ್ರ ಹೇಳಿದ್ದನ್ನು ಮಾಡಿದರೆ ಅದನ್ನು ನಿಂದೆ ಮಾಡಬಾರ್ದು ಶಾಸ್ತ್ರ ಹೇಳಿದೆ ಹೇಳಿದ್ದನ್ನು ಮಾಡಿದರೆ ನಿಂದೆ ಮಾಡುದು ತಪ್ಪಲ್ವಾ ಈಗ ನೋಡಿ ಸ್ವರ್ಗರೂಪ ಫಲಕಾಮನೆಯಿಂದ ಕರ್ಮ ಮಾಡ್ರಿ ಎಂತ ಶಾಸ್ತ್ರ ಹೇಳುತ್ತೆ ಯಾಕಂದ್ರೆ ಸ್ವರ್ಗಕಾಮಯೇತ ಸ್ವರ್ಗ ಕಾಮನಾ ಉಳ್ಳವನಾಗಿ ಯಾಗ ಮಾಡು ಸ್ವರ್ಗಕಾಮನಾ ವಿಶಿಷ್ಟ ಸ್ವರ್ಗಕಾಮನಾ ವಿಶಿಷ್ಟತೆ ವಿಶಿಷ್ಟನಾಗಿ ನೀನು ಯಾಗ ಮಾಡಿ ಕಾಮನ ವಿಧಾನ ಮಾಡ್ತಾ ಇದೆ ಫಲಕಾಮನೆಯನ್ನ ಅದು ನೀವು ನಿಂದೆ ಮಾಡ್ತಾ ಇದ್ದೀರಿ ವಿಹಿತವಾದದ್ದನ್ನ ಮಾಡಿದ್ರೆ ಅದು ನಿಂದ್ಯವಲ್ಲ ವಿಹಿತವಾದ ಸಂಧ್ಯಾ ವಂದನ ಮಾಡಿದ್ರೆ ಅದು ನಿಂದ್ಯವೋ ಅದು ನಿಂದಾರ್ಹವೋ ಅಲ್ಲ ಅದ್ಯಾಗಿ ನಿಂದೆ ಮಾಡ್ತೀರಿ ನೀವು ಅಂತ ಕೇಳಿದರೆ ಇಲ್ರಿ ಎರಡೆರಡು ಹೇಳುವುದಿಲ್ಲರಿ ಸ್ವರ್ಗ ಕಾಮನೆಯನ್ನು ಹೇಳುತ್ತೆ ಯಾಗವನ್ನು ಹೇಳುವುದಿಲ್ಲ ಅದು ಎರಡನೇ ಹೇಳಿದ್ರೆ ಎರಡೇ ಅರ್ಥ ಹೇಳಿದ್ರೆ ವಾಕ್ಯಭೇದ ಅದು ದೋಷ ಎರಡನೇ ಹೇಳಬಾರ್ದು ಒಂದೇ ಹೇಳಬೇಕು ಶಾಸ್ತ್ರದಲ್ಲಿ ಎರಡೆರಡು ಅರ್ಥ ಹೇಳಿದರೆ ವಾಕ್ಯಭೇದ ದೋಷ ಇದೆ ಅಂತ ಹೇಳ್ತಾರೆ ಅಂದ್ರೆ ಇಲ್ರಿ ಒಂದನ್ನೇ ಹೇಳ್ತದೆ ವಿಶಿಷ್ಟವಾದ ಸ್ವರ್ಗ ಕಾಮನ ಉಳ್ಳವನಾಗಿ ಕಾಮನ ವಿಶಿಷ್ಟವಾದ ಯಾದವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಇಂಥದ್ದನ್ನು ಮಾಡಿದರೆ ಅದು ನಿಂದೆ ಮಾಡುವುದು ಹೇಗೆ ಶಾಸ್ತ್ರರಹಿತವಾದಂತ ಮಾಡ್ತಾ ಇದ್ದಾನೆ ಕಾಮನ ಮಾಡಬೇಕು ಯಾಗ ಮಾಡಬೇಕಂತ ಛಾತ್ರ ಹೇಳ್ತಾ ಇದೆ ಮಾಡಿದ್ದಾನೆ ಅದು ನಿಂದೆ ನಿಂದೆ ಅದನ್ನು ನಿಂದೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ನೋಡಪ್ಪ ನೀನು ತಪ್ಪು ತಿಳ್ಕೊಂಡಿದ್ಯಾ ಕರ್ಮಣ್ಣೇವ ಅಧಿಕಾರಸ್ಥೇ ಮಾಫಲೇಶು ಕಲಾಶಣ ಅದರ ಅರ್ಥ ಏನಂದರೆ ನಿನಗೆ ಯೋಗ್ಯತೆ ಇರುವುದು ಅಧಿಕಾರ ಇರುವುದಲ್ಲ ಎಲ್ಲಿ ಕರ್ಮಾನುಷ್ಠಾನದಲ್ಲಿ ಮಾತ್ರ ನಿನಗೆ ಅಧಿಕಾರ ಯೋಗ್ಯತೆ ಇರುವುದು ಫಲಕಾಮನೆಯಲ್ಲಿ ಅಧಿಕಾರ ಇಲ್ಲ ಮಾ ಫಲೇಶ ಅಂದ್ರೆ ಫಲಶಬ್ದಕ್ಕೆ ಫಲಕಾಮನೆಯಲ್ಲಿ ಅಂತ ಅರ್ಥ ಮಾಡಬೇಕು ಅಂದರೆ ನಿನಗೆ ಅಧಿಕಾರ ಇಲ್ಲ ಅಂದ್ರೆ ಅದನ್ನು ವಿಧಾನ ಮಾಡಿಲ್ಲ ಅಂತ ಅರ್ಥ ನಿನಗೆ ಕರ್ಮಾನುಷ್ಠಾನದಲ್ಲಿ ಮಾತ್ರ ಯೋಗ್ಯತೆ ಇರೋದು ಅದನ್ನು ವಿಧಾನ ಮಾಡಿದ್ದಾರೆ ವಿನಃ ಫಲಕಾಮನೆಯಲ್ಲಿ ನಿನಗೆ ಅಧಿಕಾರ ಇಲ್ಲ ಅಧಿಕಾರ ಇಲ್ಲಿದ್ದಾಗ ಮಾಡಿದ್ರೆ ಅನರ್ಥಾಗತ್ತೆ ಅದು ಅಧಿಕೃತ ಅಲ್ಲ ಅನಧಿಕೃತ ಅನಧಿಕೃತವಾದದ್ದು ಮಾಡ್ಲಿಕ್ಕೆ ಹೋಗಬಾರ್ದು ಗೊತ್ತಾಯದಾ ಎಲ್ಲಿ ಅಧಿಕಾರ ಇದೆ ಅದನ್ನು ಮಾಡಬೇಕು ನಮಗೆ ಅಧಿಕಾರ ಇಲ್ಲದಿದ್ದನ್ನು ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ ಜೈಲು ಹೋಗಬೇಕಾಗತ್ತೆ ಕಂಬಿ ಎನಿಸ್ಬೇಕಾಗತ್ತೆ ಹಾಗಾಗಿ ನಿನಗೆ ಫಲಕ ಅನುಷ್ಠಾನದಲ್ಲಿ ಕರ್ಮಾನುಷ್ಠಾನೆ ಮಾತ್ರ ಅಧಿಕಾರ ಇದೆ ನಿನ್ನ ಅಧಿಕಾರ ವ್ಯಾಪ್ತಿಗೆ ಯಾವುದು ಬರುತ್ತೋ ಅದು ನಿಹಿತ ನಿನ್ನ ಅಧಿಕಾರ ವ್ಯಾಪ್ತಿಗೆ ಯಾವುದು ಬರುವುದಿಲ್ಲ ಅದು ವಿ ಹಿತ ಅಲ್ಲ ಅದನ್ನು ಮಾಡಲಿಕ್ಕೆ ಹೋಗ್ಬೇಡ ಮಾ ಫಲೇಶು ಕದಾಚನ ಫಲ ಅಂದ್ರೆ ಫಲಕಾಮನೇ ನಿಮಗೆ ಅಧಿಕಾರವೇ ಇಲ್ಲ ಹಾಗಾಗಿ ಹಾಗಾಗಿ ನೀನು ಮಾಡಬೇಕ ನಿನ್ನ ಅಧಿಕಾರ ವ್ಯಾಪ್ತಿಗೆ ಯಾವುದು ಬರುತ್ತೋ ಅದನ್ನು ಮಾಡ ನಿನ್ನ ಅಧಿಕಾರ ವ್ಯಾಪ್ತಿಗೆ ಬರೋದು ಕರ್ಮ ಅನುಷ್ಠಾನವೇನ ಫಲಕಾಮನೇ ಅಲ್ಲ ಅದು ವಿ ಹಿತ ಅಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಅನಧಿಕೃತವಾದದನ್ನು ಮಾಡಬೇಡ ಮಾಡಿದ್ರೆ ಅನರ್ಥ ಆಗತ್ತೆ ಎಂದು ಕೃಷ್ಣ ಹೇಳ್ತಾನೆ ಮಾ ಪರೇಶು ಕದಾಚನ ಹಾಗೆ ಕರ್ಮವೇ ನಿಮಗೆ ಯಾವುದು ಅಧಿಕಾರವೋ ಅದೇ ವಿಹಿತವಾದದ್ದು ಅದನ್ನು ಮಾತ್ರ ಮಾಡಬೇಕಾದ್ರೆ ಫಲಕಾಮನ ನಿನಗೆ ಅಧಿಕಾರ ಇಲ್ಲ ಅದು ವಿಹಿತ ಅಲ್ಲ ಅದನ್ನು ಮಾಡುವ ಹಾಗಿಲ್ಲ ನೀವು ಓಹೋ ಹಾಗ ಯಾಕೆಂದ್ರೆ ವಿಚಾರಣೆ ಮಾಡಿ ಎಲ್ಲಿ ಆದರೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಕರ್ಮಾನುಷ್ಠಾನವನ್ನು ಹೇಳಿ ಅದನ್ನು ಮಾಡಿಲ್ಲ ಅಂದರೆ ಪ್ರತ್ಯವಾಯ ಪಾಪಲೇಪವನ್ನು ಹೇಳಿ ಎಚ್ಚರ ಕೊಟ್ಟಿದ್ದಾರೆ ಫಲಕಾಮನೆ ಮಾಡಿಲ್ಲ ಅಂತ ಹೇಳ್ಕೊಂಡು ಫಲಕಾಮನೆ ಮಾಡಿಲ್ಲ ಆದ್ದರಿಂದಾಗಿ ಇಂಥವನಿಗೆ ಫಲಲೇಪ ಆಯಿತು ಅಂತ ಶಾಸ್ತ್ರ ಹೇಳಲ್ಲ ಇದನ್ನು ಅರ್ಥ ಮಾಡ್ಕೋ ಕರ್ಮಾನುಷ್ಠಾನವನ್ನು ಹೇಳಿ ಅದನ್ನು ಮಾಡಿಲ್ಲ ಅಂದ್ರೆ ಪಾಪದ ಲೇಪದ ಪ್ರತ್ಯವಾಯು ಅನ್ನು ಶಾಸ್ತ್ರಿ ಹೇಳಿದಂತೆ ಕಾಮನ ಮಾಡಿಲ್ಲ ನೀನು ಕಾಮನ ಮಾಡಬೇಕು ಕಾಮನ ಮಾಡಿಲ್ಲ ಅಂತಾದ್ರೆ ನಿನಗೆ ಇಂಥ ಅನರ್ಥ ಆಗತ್ತೆ ಅಂತ ಶಾಸ್ತ್ರ ಹೇಳಲಿಲ್ಲ ಆ ರೀತಿಯಾಗಿ ಎಚ್ಚರಿಕೆ ಕೊಡಲಿಲ್ಲ ಇದರಿಂದಾಗಿ ಅರ್ಥ ಮಾಡ್ಕೊಳ್ಬೋದು ಯಾವುದು ವಿಹಿತ ಯಾವುದು ವಿಹಿತ ಅಲ್ಲ ಅಂತ ಹಾಗಾಗಿ ಅದೇ ಹೇಳ್ತಾ ಇದ್ದಾರೆ ಕುರುವನ್ನೇ ವೇಹ ಕರ್ವಾಣಿ ಇದೇ ಶೇ ಶತಂಚಮಾಹ ಏವಂತ ಅಕರ್ಮ ಲಿಪ್ಯತೆ ಅಂತ ಹೇಳಿದಾಗ ಅನುಷ್ಠಾನ ಕರ್ಮ ಮಾಡಿಲ್ಲ ಅಂದ್ರೆ ಪಾಪಲೇಪ ಕೇಳಿದ್ದಾರೆ ವಿನಃ ಯಾರು ಕಾಮನ ಮಾಡಿಲ್ಲ ಕುರುವನ್ನೇವೇ ಕರ್ಮಾಣಿ ಅಂತ ಹೇಳ್ತಾರೆ ಫಲಕಾಮನ ಯುಕ್ತ ಏವ ಕರ್ಮಾಣಿ ಫಲಕಾಮ ಫಲ ಫಲೇಪ್ಸು ಏವ ಕುನ್ನೇವ ಕರ್ಮಾಣಿ ಫಲೇಪ್ಸು ಕರ್ಮ ಕುರುವನ್ನೇವಾ ಅಂತ ಹೇಳಿಲ್ಲ ಫಲೇಪ್ಸು ಅಂತ ಹೇಳಿಲ್ಲ ಫಲಕಾಮನ ಹೇಳಿಲ್ಲ ಹಾಗಾಗಿ ಅದು ವಿಹಿತ ಅಲ್ಲ ಅಂತ ಹೇಳಿದ ಹಾಗೆ ಹಾಗಾಗಿ ಯಾವುದು ಅಧಿಕ ಅಧಿಕೃತವಾಗಿಲ್ವೋ ಅದು ವಿಧಿಗೆ ವಿಷಯ ಅಲ್ಲ ಅದು ವಿಹಿತವೇ ಅಲ್ಲಾದ್ರಿಂದಾಗಿ ಅದನ್ನು ಮಾಡಲಿಕ್ಕೆ ಹೋಗಬಾರದು ವಿಹಿತವಾದದ್ದು ಮಾತ್ರ ಮಾಡಬೇಕು ಫಲಕಾಮನೆ ವಿಹಿತ ಅಲ್ಲ ಕರ್ಮಾನುಷ್ಠಾನ ಮಾತ್ರ ವಿಹಿತ ಹಾಗಾಗಿ ನೀನು ಪ್ರತಿ ಎಚ್ಚರಿಕೆ ಕರ್ಮ ಮಾಡಬೇಕಾದರೂ ಕೂಡ ನಿನಗೆ ಫಲಕಾಮನೆಯೆಂದು ಕಾರಣವಾಗಬಾರದು ಫಲಕಾಮನಾ ಪ್ರಯುಕ್ತ ಕರ್ಮಾನುಷ್ಠಾನ ಮಾಡಬೇಕ ಮಾ ಕರ್ಮ ಫಲಹೇತುರ್ಬೋ ನೀನು ಮಾ ಕರ್ಮ ಫಲಹೇತು ಅಂದ್ರೆ ಏನರ್ಥ ಫಲಕಾಮನೆಯೇ ಕರ್ಮ ಮಾಡಲಿಕ್ಕೆ ಕಾರಣವಾಗಿ ಇರಬಾರದು ನಿನಗೆ ನೀನು ಫಲಕಾಮನೆಯಿಂದ ಪ್ರೇರಿತರಾಗಿ ಕರ್ಮಾನುಷ್ಠಾನ ಮಾಡಬೇಡ ನಿನ್ನ ಕರ್ಮಾನುಷ್ಠಾನಕ್ಕೆ ಫಲಕಾಮನೆಯೆಂದು ಕಾರಣವಾಗಬಾರದು ಅಂದ್ರೆ ಅರ್ಥ ಏನಾಯ್ತು ಫಲಕಾಮನೆಯಿಂದ ಕರ್ಮ ಮಾಡಬೇಡ ಅರ್ಥಾತ್ ಸಕಾಮ ಕರ್ಮ ಮಾಡಬೇಡ ಓ ಹೋ ಏನ್ರಿ ಸಮಾಚಾರ ಕೆಲಸ ಮಾಡು ಸಂಬಳ ತಗೊಳ್ಬೇಡ ಸಂಬಳದಲ್ಲಿ ಬಗ್ಗೆ ಯೋಚನೆ ಮಾಡಬೇಕು ಯಾವ ಬ್ಯಾಂಕಿನಲ್ಲಿ ಹೆದರೂ ಕೂಡ ಸಿಗುವುದಿಲ್ಲ ಇಷ್ಟವಂತ ಎಂದಿರು ಇದು ಕೃಷ್ಣನು ಭಗವದ್ಗೀತೆಯ ಉಪದೇಶ ಎಲ್ಲಿ ಸಂಬಳ ವಿತ್ ಡ್ರಾ ಮಾಡಲಿಕ್ಕೆ ಬರಲ್ಲ ಅದು ನಿಜವಾಗಿಯೂ ಭಗವದ್ಗೀತೆಯ ಸಂದೇಶ ಅನುಸರಿಸು ಅಂತ ಹೇಳಿದಾಗಾಯ್ತು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾನೆ ಸ್ವಯಂ ಕ್ಲೇಶರೂಪವಾದ ಕರ್ಮ ಹಾಗಾದ್ರೆ ಫಲಕಾಮನ ಮಾಡಬಾರ್ದು ಸುಮ್ಮನೆ ಫಲದ ನಿರೀಕ್ಷೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಿದ್ಯಾಲಪ್ಪ ಹಾಗಾದ್ರೆ ಆ ಕ್ಲೇಶ ರೂಪವಾದ ಕರ್ಮ ನಾನು ಯಾಕೆ ಮಾಡಬೇಕು ನಾನು ಮಾಡೋಲ್ಲ ಏನು ಫಲದ ಅಪೇಕ್ಷೆ ಪಡಬಾರ್ದು ಕೆಲಸ ಮಾತ್ರ ಮಾಡಬೇಕು ಯಾಕೆ ಮಾಡ್ತಾನೆ ಕ್ಲೇಷರೂಪ ಅದನ್ನು ನಾನು ಮಾಡುವುದಿಲ್ಲ ಅಂದರೆ ಮಾತೇ ಸಂಗೋಷ್ಠ ಕರ್ಮಣಿ ಏತೇ ಅಪರೋಕ್ಷ ಜ್ಞಾನಿಯಾದ ಕೂಡ ಅಕರ್ಮಣಿ ಕರ್ಮ ಮಾಡದೇ ಇರುವುದರಲ್ಲಿ ನೀನು ಅಭಿರುಚಿಯನ್ನು ಹೊಂದಬೇಡ ಕರ್ಮ ತ್ಯಾಗದಲ್ಲಿ ಅಭಿರುಚಿಯನ್ನು ಹೊಂದಬೇಡ ಫಲಕಾಮನೆ ಮಾಡಬಾರದು ಅಂದ್ರೆ ನಾನು ಕರ್ಮ ಬಿಟ್ಬಿಡ್ತೇನೆ ಅದು ಕ್ಲೇಶ ರೂಪಾದದ್ದು ಅಂತ ಕರ್ಮ ಬಿಡುವುದರಲ್ಲಿ ಆಸಕ್ತಿ ವಹಿಸಬೇಡ ಅಕರ್ಮೆಂದ್ರೆ ಕರ್ಮ ತ್ಯಾಗದಲ್ಲಿ ಕರ್ಮ ಅನನುಷ್ಠಾ ಅನುಷ್ಠಾನ ಅಭಾವದಲ್ಲಿ ಆಸಕ್ತಿಯನ್ನು ಹೊಂದಬೇಡ ಏ ಇದು ದೊಡ್ಡ ಕೆಲಸ ಆಯ್ತಲ್ರಿ ನಮಗೆ ತಲೆ ಬಿಷ ಆಯ್ತು ಈಗ ಇದು ಒಂದು ರೀತಿಯಾಗಿ ಇದು ಹೇಗೆ ನಮ್ಮನ್ನು ಶೋಷಣೆ ಮಾಡಿದ ಹಾಗ ದೊಡ್ಡ ಇದು ದೊಡ್ಡ ಯಾಕಂದ್ರೆ ಯಾವ ಆಸೆಗೂ ಮಾಡಬೇಡ ಕರ್ಮ ಮಾಡ ಇದು ಬಹಳ ಕಷ್ಟ ನೋಡಿ ದೀಪ ಉರಿಬೇಕಾದ್ರೆ ಏನ್ ಬೇಕೇ ಎಣ್ಣೆ ಅಂದ್ರೆ ದೀಪ ಉರಿಯುವುದಿಲ್ಲ ಹಾಗೆ ಕರ್ಮ ಎಂಬ ದೀಪ ಉರಿಬೇಕಾದ್ರೆ ಫಲಸ್ನೇಹ ಎಂಬ ಎಣ್ಣೆ ಇಲ್ಲ ಅಂತ ಆದ್ರೆ ಹೇಗೆ ಉರಿತದೆ ಅದು ಅಂತ ಪ್ರಶ್ನೆ ಬಂದ್ರೆ ಕೃಷ್ಣನ ಅಭಿಪ್ರಾಯ ಏನು ಅಂದರೆ ಫಲಕಾಮನೆ ಮಾಡಬೇಡ ನನಗೆ ಪ್ರಸ್ತುತವಾದದ್ದು ಯಾವುದು ಫಲ ನಿಷಿದ್ಧವಾದ ಫಲ ನಮ್ಮ ತಲೆಯಲ್ಲಿ ಯಾವುದು ಕೂತ್ಕೊಂಡಿದೆಯೋ ಅದು ಬೇಡ ಅಂತ ಹೇಳಿದ್ದೇವೆ ನಮ್ಮ ತಲೆಯಲ್ಲಿ ಕುತ್ಕೊಳ್ಳೋದೇ ಇದ್ದು ಫಲ ಇದೆ ಅದನ್ನು ನಿಷೇಧ ಮಾಡುವ ಪ್ರಶ್ನೆಯೇ ನಮ್ಮ ತಲೆಯಲ್ಲೇ ಬರಲಿಲ್ಲ ಅದು ಸ್ವಾರಸ್ಯ ಅಂದರೆ ಇದು ನಮ್ಮ ತಲೆಯಲ್ಲಿ ಕುತ್ಕೊಳ್ಳುವ ಕರ್ಮ ಮಾಡುವಾಗ ಕುತ್ಕೊಳ್ಳುವ ಫಲ ಯಾವುದು ಹೇಳಿ ನಮ್ಮ ತಲೆಯಲ್ಲಿ ಬರುವ ಫಲಕಾಮನೆ ಯಾವುದು ಹೇಳಿ ನೀವೇ ಹೇಳಿ ಜ್ಞಾನ ಭಕ್ತಿ ಪ್ರಸಾದ ಇದೆಲ್ಲ ಇಲ್ವೇ ಇಲ್ಲ ನಮ್ ತಲೆಯಲ್ಲೇ ಕೂತ್ಕೊಳ್ಳಿಲ್ಲ ನಮ್ ತಲೆಯಲ್ಲಿ ಯಾವ್ದು ಕೂತ್ಕೊಂಡಿದ್ಯೋ ಅದ್ ಮಾಡ್ಬೇಡ ಅಂತ ಹೇಳ್ತಾರೆ ನಮ್ಮ ತಲೆಯಲ್ಲಿ ಕೂತ್ಕೊಂಡದ್ ಯಾವ್ದು ಕರ್ಮಾನುಷ್ಠಾನ ಮಾಡುವಾಗ ಯಾವುದು ಕ್ಷುದ್ರ ಬಲದಾಸೆಯನ್ನೇ ಮಾಡ್ತೇನೆ ನಮ್ಮ ತಲೆಯಲ್ಲಿ ಅದೇ ಕೂತ್ಕೊಳ್ಳುದು ಅದನ್ನ ಮಾಡ್ಬೇಡ ಅಂತ ಹೇಳ್ತಾರೆ ಯಾವ ಫಲಕಾಮನೆ ಮಾಡ್ಬೇಡ ಅಂತ ಅಭಿಪ್ರಾಯ ಅಲ್ಲ ಕುಡಿದು ಡ್ರೈವಿಂಗ್ ಮಾಡ್ಬೇಡ ನಾನ್ ಯಾವ ಇದೆ ದಿಟ್ಟ ಅಂತ ಹೇಳುದು ಕುಡಿದು ಡ್ರೈವಿಂಗ್ ಮಾಡಬೇಡ ಅಂದ್ರೆ ಏನರ್ಥ ಹಾಳು ಕುಡಿದು ನೀರು ಕುಡಿದು ಡ್ರೈವಿಂಗ್ ಮಾಡಬಾರ್ದೇನೋ ಅದಕ್ಕೆ ಅರ್ಥ ಏನ್ರಿ ಯಾವುದನ್ನು ಕುರಿಬಾರ್ದು ಅಂತಲ್ಲ ಮತ್ ಯಾವ್ದನ್ನು ಕುರಿಬಾರ್ದು ಯಾವ್ದನ್ನು ಕುಡಿದು ಡ್ರೈವಿಂಗ್ ಮಾಡಿದ್ರೆ ಅಪಾಯ ಆಗ್ಬೋದು ಆಕ್ಸಿಡೆಂಟ್ ಆಗ್ಬಾರ್ದು ಅದನ್ನ ಮಾಡಬೇಡ ಅಂತ ಅರ್ಥ ಹಾಗಾದ್ರೆ ಯಾವ ಫಲಕಾಮನೆ ಮಾಡಿ ನಾವು ಕರ್ಮಾನುಷ್ಠಾನ ಮಾಡಿದೆ ಇಲ್ಲಿ ಪತನ ಆಗ್ಬಹುದು ಸಂಸಾರ ಜನ್ಮ ಮರಣ ಚಕ್ರದರ್ಶಿಗೆ ಒದಾಡಬೇಕು ಒದಾಡಬೇಕು ತಂದೆ ಬರುತ್ತೋ ಅದನ್ನ ಮಾಡಬೇಡಂತ ಅರ್ಥ ಲೋಕದಲ್ಲಿ ಮದ್ಯಪಾನ ಮಾಡಿ ಡ್ರೈವ್ ಮಾಡ್ಬೇಡ ಹೇಳುವುದೇ ಇಲ್ಲ ಇಷ್ಟು ಮದ್ಯಂತೂ ಹಾಕೋದಿಲ್ಲ ರಸ್ತೆ ಬೋರ್ಡ್ ಇರುತ್ತಿಲ್ಲ ಏನೇನಿದೆ ಡ್ರಿಂಕ್ ಆ್ಯಂಡ್ ನೋ ಡ್ರೈವ್ ಡೋಂಟ್ ಡ್ರೈವ್ ಅಂತ ಹಾಗೆ ಅಷ್ಟೇ ಹೇಳ್ತಾರೆ ಮಧ್ಯಂತ ಹೇಳುವುದೇ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ನೀರು ಕುಟ್ರೂ ಡ್ರೈವ್ ಮಾಡಬಾರ್ದ ನಿಷಿದ್ಧವಾದದ್ದು ಅಂತ ಅರ್ಥ ಅಲ್ಲಿ ಹಾಗೆ ನಿಷಿದ್ಧವಾದ ಫಲಕಾಮನೆ ಮಾಡಬೇಕಂತ ಅರ್ಥ ಹಾಗಾದರೆ ಯಾವ ಮಾಡಬೇಕು ಅನಿಸಿದ್ಧ ಕಾಲಿ ತೆಗೆಯುವ ಹೆಕಾಮಿತ್ತವಿರುತ್ತೆ ಆದರೆ ದೇವರ ಜ್ಞಾನ ಬರಲಿ ನನ್ನ ಅಂತಃಕರಣ ಶುದ್ಧಿ ಆಗಲಿ ಭಗವಂತನ ಜ್ಞಾನ ಬರಲಿ ಭಗವಂತನ ಭಕ್ತಿ ಬರಲಿ ಭಗವಂತನ ಪ್ರಸಾ ಅನುಗ್ರಹ ಆಗಲಿ ಮೋಕ್ಷ ಬರಲಿ ಏ ಇದನ್ನು ಕಾಮನೆ ಮಾಡಿದ್ರೆ ಪರ ಪರ್ವಾಗಿಲ್ಲ ಯಾಕೆ ಇದು ನಿಷ್ಕಾಮನೆ ಆಗತ್ತೆ ನಿಷಿದ್ಧ ಕಾಮನೆ ಮಾಡಿಬಿಟ್ಟು ಸಾಧ್ಯ ನಿಷಿದ್ಧ ಕಾಮನೆ ಮಾಡಬಾರದು ಅನಿಷಿದ್ಧ ಕಾಮನೆ ಮಾಡಿದರೂ ಕೂಡ ಅದು ನಿಷ್ಕಾಮನೆಯನ್ನು ಮಾಡಿದಂತೆ ಅರ್ಥ ಎಂಬುದಾಗಿ ಕೃಷ್ಣನ ಅಭಿಪ್ರಾಯವಾಗಿದೆ ಹಾಗಾಗಿ ಅದಕ್ಕೆ ಸ್ವರ್ಗ ರೂಪಾದಿ ಫಲವನ್ನ ಆಸೆಯನ್ನ ತೊರೆದು ಭಗವದ್ ಭಕ್ತಿ ಜ್ಞಾನ ಇತ್ಯಾದಿ ಅಭಿಪ್ರಾಯದಿಂದ ಕರ್ಮ ಮಾಡಿದರೆ ಅದು ನಿಷ್ಕಾಮಯಕ್ಕೆ ನಿಷಿದ್ಧ ಕಾಮನೆಯನ್ನು ಬಿಟ್ಟಿದ್ದಾರೆ ಅದು ನಿಷಿದ್ಧ ಅಲ್ಲ ಕೇವಲ ಪ್ರೀತಿಯಾಗಲಿ ಎಂಬ ದೃಷ್ಟಿಯಿಂದ ಮಾಡೋದು ನಿಷಿದ್ಧ ಅಲ್ಲ ಪ್ರಚೇತಸರು ಸಾವಿರಾರು ವರ್ಗ ತಪಸ್ ಮಾಡಿ ಭಗವಂತ ಬರಿದಾಗ ಅವರು ಕೇಳ್ಕೊಂಡದೇನು ನಾನು ಅನ್ನ ನೀರು ಬಿಟ್ಟು ಇಲ್ಲಿ ತಪಸ್ ಮಾಡಿದ್ದೇವೆ ಪ್ರಣೀಮಹೇ ತೊತ್ಪರಿತೋಷನಾಯ ನಿನ್ನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಸತ್ಕರ್ಮವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ಕೃಷ್ಣಾರ್ಪಣ ಅಂತ ಬಿಟ್ಟು ಅಂತ ವೃಣೀಮಹೇ ತ ಪರಿತೋಷಣ ನಿನ್ನ ಪ್ರೀತಿಗೋಸ್ಕರ ಕರ್ಮ ಮಾಡ್ತೇವೆ ಇಷ್ಟೆಲ್ಲ ಅನ್ನ ನೀರು ಬಿಟ್ಟು ಇಲ್ಲಿ ಕುತ್ಕೊಂಡೆಲ್ಲ ಯಾಕೆ ನಿನ್ನ ಪ್ರೀತಿಗೋಸ್ಕರ ಎಷ್ಟು ಚೆನ್ನಾಗಿ ನಿರಂತರ ತಾಮ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿದ್ದೇವೆ ಇದೆಲ್ಲ ನಿನ್ನ ಪ್ರೀತಿಗೋಸ್ಕರ ಅಂತ ಸಜ್ಜನರು ಯಾವ ಮಾರ್ಗವನ್ನು ಜ್ಞಾನಿಗಳು ಯಾವ ಮಹಾತ್ಮರು ಯಾವ ಮಾರ್ಗವನ್ನು ಸಾಗಿದ್ದಾರೆ ಭಗವಂತನ ಪ್ರಸಾದ ಫಲವನ್ನು ಉದ್ದೇಶಿಸಿಕೊಂಡು ಕರ್ಮಾನುಷ್ಠಾನ ಮಾಡಿದ್ದಿದೆ ಅದು ಅವರ ಆಚಾರ ಅದನ್ನು ಅನುಸರಿಸಿ ನಾವು ಕೂಡ ಅದೇ ಮಾರ್ಗದಲ್ಲಿ ಸಾಧಬೇಕು ಅಂತ ಕೃಷ್ಣನ ಅಭಿಪ್ರಾಯವಾಗಿದೆ ಇನ್ನೊಂದು ಹೇಳಿದ್ದಂಥ ಇನ್ನೊಂದು ವಿಷಯವನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ದೇವರನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿದರು ದೇವರನ್ನ ಸ್ಮರಣೆ ಮಾಡುವುದು ಅಂದರೆ ಆತ್ಮವಾನಂತ ಆತ್ಮ ಅನ್ನಂದ್ರೆ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ನಾನೇ ದೇವರು ಅಂತ ಸ್ಮರಣೆ ಮಾಡಬೇಕು ಅಹಂ ಬ್ರಹ್ಮ ಅಂತ ಸ್ಮರಣೆ ಮಾಡಬೇಕು ಮಮ ಸ್ವಾಮಿ ಬ್ರಹ್ಮ ಅಂತ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡುವುದನ್ನು ಎರಡು ರೀತಿಯಾಗಿ ನಾನೇ ದೇವರಂತೂ ಸ್ಮರಣೆ ಮಾಡಲಿಕ್ಕೆ ಬರುತ್ತೆ ನನ್ನ ಸ್ವಾಮಿ ದೇವರಂತೂ ಮಾಡಲಿಕ್ಕೆ ಬರುತ್ತೆ ಆತ್ಮ ಎಂಬ ಶಬ್ದಕ್ಕೆ ಪರಮಾತ್ಮ ನನಗೆ ಸ್ವಾಮಿಯಂತೂ ಸ್ಮರಣೆ ಮಾಡಬಹುದು ಪರಮಾತ್ಮನೇ ನಾನು ಅಂತ ಮಾಡ್ಬೋದು ದಾಸೋಹಮ್ಮ ಸೋಹಂ ಸ್ಮರಣೆ ಹೇಗೆ ಮಾಡಬೇಕ ದೊಡ್ಡ ಬಂದಲ್ಲ ಏ ದಾಸೋಹಂ ಅಂತ ಮಾಡೇ ವಿನಃ ಈಶೋಹಂ ಅಂತ ಮಾಡಬೇಡ ಆ ಅರ್ಥವನ್ನು ಇಲ್ಲಿ ಹೇಳ್ತಾರೆ ಮಾ ಕರ್ಮ ಫಲಹೇತುರ್ಬು ಮಾತೇ ಸ್ವಂಗೋ ಸ್ವಕರ್ಮಣಿ ಮಾ ಕರ್ಮ ಫಲಹೇತುರ್ಬು ಕರ್ಮ ಫಲಹೇತು ಹು ನಾವು ನಾವು ಮಾಡಿದ ಕರ್ಮದ ಫಲಕ್ಕೆ ಯಾರು ಕಾರಣ ನಾವು ಕಾರಣದ ನಾವು ಮಾಡಿದ ಕರ್ಮಕ್ಕೆ ನಾವೇ ಫಲವನ್ನು ನಿತ್ತು ಡ್ರಾ ಮಾಡ್ಕೊಳ್ಳಿಕ್ಕಾಗತ್ತ ನಮ್ ದುಡ್ಡನ್ನೇ ನಾವು ನಿತ್ತು ಡ್ರಾ ಮಾಡಿಕೊಳ್ಳಿಕ್ಕಾಗಲ್ಲ ಇನ್ನು ನಾವು ನಾವು ಮಾಡಿದ ಕರ್ಮಕ್ಕೆ ಫಲವನ್ನು ನಾವು ಡ್ರಾ ಮಾಡ್ಲಿಕ್ಕೆ ಆಗೋಲ್ಲ ಫಲ ಮತ ಉಪಪತ್ತೇ ಫಲವನ್ನು ಕೊಡುವನು ಪರಮಾತ್ಮ ಫಲವನ್ನು ಕೊಡುವನು ದೇವರೇವನ ನಾವು ಕೊಡುವ ನಾವು ತಗೊಳ್ಳಿಕ್ಕಾಗಲ್ಲ ಹಾಗೆ ಕರ್ಮ ಫಲಕ್ಕೆ ಹೇತು ಯಾರು ಕಾರಣ ಯಾರು ಅದನ್ನು ಕೊಡುವ ಸ್ವಾಮಿ ಯಾರು ಪರಮಾತ್ಮ ಅಲ್ವಾ ಕರ್ಮಫಲ ಹೇತು ಭಗವಾನ್ ನೀನು ಕರ್ಮಫಲ ಹೇತು ಆಗಬೇಡ ಅಂದ್ರೆ ಮನಸ್ಸಿನಲ್ಲಿ ನಾನು ಕರ್ಮಫಲ ಕೊಡ್ತಕ್ಕಂಥ ದೇವರು ಎಂಬ ಐಕ್ಯ ಭಾವನೆಯನ್ನ ಮಾಡಬೇಡ ಹಾಗಾಗಿ ನನ್ನ ಸ್ವಾಮಿ ಪರಮಾತ್ಮ ಅಂತ ಭಾವನೆ ಮಾಡುವೆ ದಿನ ನಾನೇ ದೇವರು ಎಂಬಾಗಿ ಮನಸ್ಸಲ್ಲಿ ನೀನು ದೇವರಾಗಬೇಡ ಕರ್ಮಪದ ಹೇತುಭೂತವಾದ ದೇವರು ನೀನು ಆಗ್ಬೇಡ ಅಂದ್ರೆ ಮನಸ್ಸಿನಿಂದ ಆಗ್ಬೇಡ ಅಷ್ಟೇ ಮನಸ್ಸಿನಲ್ಲಿ ಆ ಭಾವನೆ ಮಾಡಬೇಡ ಐಕ್ಯ ಭಾವನೆ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ಅಂದ್ರೆ ಯಾವುದು ಸುಳ್ಳು ಯಾವುದು ಜಡವೋ ಯಾವುದು ಅಯೋಗ್ಯವು ಅದನ್ನು ಉಪಾಸನೆ ಮಾಡಲಿಕ್ಕೆ ಹೋಗ್ಬಾರ್ದು ನೋಡಿ ಯಾವುದನ್ನು ಈಗ ಕೆಲವು ಜಡವನ್ನ ಉಪಾಸನೆ ಮಾಡಲಿಕ್ಕೆ ಹೋಗ್ಬಾರ್ದು ಏನ್ರಿ ಹೇಗೆ ಹೇಳಿ ದರ್ಬೆ ಬಹಳ ಪವಿತ್ರ ಅಂತ ದರ್ಬೆ ಮುಟ್ಟಿದ್ರೆ ನಾನು ಪವಿತ್ರ ಅಂತ ಆ ದರ್ಬೆ ಜಡ ಜಡಭೂತವಾದ ದರ್ಬೆ ನಮ್ಮನ್ನು ಪವಿತ್ರ ಮಾಡಲ್ಲ ನಾ ಆ ಭಾವನೆ ಮಾಡಬಾರ್ದು ದರ್ಬ ನಮ್ಮನ್ನು ಪವಿತ್ರ ಮಾಡ್ತದೆ ಅಂತ ಭಾವನೆ ಮಾಡಬಾರ್ದು ಅದು ಜಡಭೂತವಾದ ದರ್ಬೆ ಹಾಗೆ ದರ್ಬೆ ಒಳಗೆ ಅಭಿಮಾನಿ ದೇವತೆ ಇದ್ದಾರೆ ಆ ಅಭಿಮಾನಿ ದೇವತೆಗೂ ಪಾವಿತ್ರ್ಯವನ್ನು ಕೊಡತಕ್ಕಂತಹ ಅಂತರ್ಯಾಮಿಯಾದ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ನೀರು ಗಂಗಾ ನೀರೇ ಪವಿತ್ರ ಅಲ್ಲ ನೀರಿನ ಒಳಗೆ ದೇವಿ ಇದ್ದಾಳೆ ದೇವಿಯ ಒಳಗೆ ಅವಳಿಗೂ ಪಾವಿತ್ರ್ಯವನ್ನು ಕೊಡ್ತಕ್ಕಂಥ ಭಗವಂತ ಇದ್ದಾನೆ ಅವನು ನಮ್ಮನ್ನು ಪವಿತ್ರ ಮಾಡ್ತೀನಿ ಅಂತ ಭಾವಿಸ್ಬೇಕು ಅಚೇತನವನ್ನು ಉಪಾಸನೆ ಮಾಡಿ ಅದೇ ನಮ್ಮನ್ನು ಪವಿತ್ರ ಮಾಡ್ತಾನೆ ಉಪಾಸನೆ ಮಾಡಬಾರದು ಶಿಲೆಯೇ ಪ್ರತಿಮೆ ದೇವರು ಮೂರ್ತಿಯೇ ದೇವರು ಅಂತ ಮಾಡಬೇಕಾ ಅದು ಅತೇತನ ಜಡ ದೇವರಾಗುವುದಿಲ್ಲ ಇನ್ನು ಅತೇತನ ಅಯೋಗ್ಯ ಅಸತ್ಯ ಸುಳ್ಳನ್ನು ಧ್ಯಾನ ಮಾಡಬೇಕು ಸುಳ್ಳು ಸುಳ್ಳು ಯಾವುದೋ ಅದನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕೆಂದ್ರೆ ಹೇಗೆ ಸುಳ್ಳನ್ನು ಧ್ಯಾನ ಮಾಡುವುದು ಈಗ ಹೇಳಿದ್ನಲ್ಲ ಯಾವುದು ನಾನೇ ದೇವರು ಅಂತ ದೇವರು ನಿರ್ಗುಣ ಅಂತ ದೇವರು ನಿರಾಕಾರ ಅಂತ ಇದು ಸುಳ್ಳು ಸುಳ್ಳು ಇಲ್ದಿದ್ದನ್ನೆಲ್ಲ ಧ್ಯಾನ ಮಾಡಿದರೆ ದೇವರು ನಾನಲ್ಲ ಆದರೂ ನಾನೇ ದೇವರನ್ನು ತಿಳ್ಕೊಂಡ್ರೆ ಸುಳ್ಳಾದದ್ದನ್ನು ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ ಇನ್ನು ಕೆಲವರು ಅಯೋಗ್ಯವಾದದ್ದನ್ನು ಉಪಾಸನೆ ಮಾಡಲಿಕ್ಕೆ ಹೋಗಬಾರ್ದು ಹ್ಮ್ ಅಯೋಗ್ಯ ಉಪಾಸನೆ ಅಂದರೆ ಈಗ ನೋಡಿ ಆ ಪಿಂತಲ ಎಂಬ ಅಪ್ಸರ ಸ್ತ್ರೀ ಇದ್ದಾಳೆ ಅವಳು ಅಪ್ಸರ ಸ್ತ್ರೀ ನಿಜವಾಗಿ ವೇಷಿಯಾಗಿ ಹುಟ್ಟಿದ್ದಾರೆ ಅವಳಿಗೆ ವೈರಾಗ್ಯ ಬಂತು ಯಾಕೆಂದರೆ ಪರಪುರುಷರ ಸಂಘ ಮಾಡಿ ಸುಖ ಶುಲ್ಕ ಪಡೆದು ಸುಖವಾಗಿರಬೇಕಂದ್ರೆ ಒಂದು ದಿವಸ ಯಾರೂ ಬರಲಿಲ್ಲ ವೈರಾಗ್ಯ ಬಂತು ಈ ಕಂಡ ಕಂಡ ಪುರುಷರು ನನಗೆ ನಿಜವಾದ ಪತಿಯಲ್ಲ ನನಗೆ ನಿಜವಾದ ಪತಿ ಯಾರು ನನಗೆ ಯಾರು ಪತಿ ರತಿಪ್ರದ ಪ್ರತಿ ಯಾರು ಭಗವಂತನೇ ಅಂತ ಉಪಾಸನೆ ಮಾಡಿ ನನಗೆ ರತಿಪ್ರದ ಪ್ರೇ ಯಾರು ಪ್ರೇಷ್ಠ ಸ್ತ್ರೀಯಕರ ಯಾರು ಭಗವಂತನೆ ಅಂತ ಆ ವೇಷ್ಯಾಶ್ರೀ ಮಾಡಿದಂತ ಇತರ ಸ್ತ್ರೀಯರು ಆ ರೀತಿಯಾಗಿ ಮಾಡಲಿಕ್ಕೆ ಹೋದರೆ ಏನಾಗತ್ತೆ ಅಡವಟ್ಟಾಗತ್ತೆ ಅಪ್ಸರ ಸ್ತ್ರೀ ಅವಳು ಮಾಡಿದ್ದು ಸರಿ ಉಂಟು ಗೋಪಿಕಾಸ್ತ್ರೀಯರು ಮಾಡಿದ್ದು ಸರಿ ಸಾಮಾನ್ಯ ಸ್ತ್ರೀರೂ ಆ ರೀತಿಯಾಗಿ ಮಾಡಬಾರ್ದು ಮಾಡಿಬಿಟ್ಟೆ ಅನರ್ಥ ಆಗತ್ತೆ ಅದು ಎಲ್ಲ ಕರೆಯಲ್ಲೂ ಕೂಡ ಮಾಡುವುದಲ್ಲ ಎಲ್ಲ ಸ್ತ್ರೀಯರು ಮಾಡುವ ಹಾಗಿದ್ದಾರೆಲ್ಲ ಪಿಂಗರ ಅವಳು ವೇಷ್ಯ ಅಪ್ಸರ ಸ್ತ್ರೀ ಆಗಿದ್ದು ಮಾಡ್ಬೋದು ಜಾರತ್ತೇನ ಅಪ್ಸರ ಸ್ತ್ರೀನ ಅಪ್ಸರಸ್ತ್ರೀಯರೆಲ್ಲರೂ ಕೂಡ ಭಗವಂತನ ಜಾರ ನಮಗೆ ರತಿಪ್ರದ ಉಪಪತಿ ಅಂತ ಉಪಾಸನೆ ಮಾಡಿದ್ರೆ ಅವ್ರಿಗೇನಾಗೋದಿಲ್ಲ ಅದು ಅವರಿಗೆ ವಿಹಿತ ಉದ್ಧಾರ ಆಗ್ತಾರೆ ಸಾಮಾನ್ಯ ಜನರಲ್ಲಾಗಿ ಇತರ ಸ್ತ್ರೀಯರು ಮಾಡಲಿಕ್ಕೆ ಹೋದರೆ ಎಡವಟ್ಟಾಗುತ್ತೆ ಮಾಡಬೇಡಿ ಅದು ಅಯೋಗ್ಯ ಅವರಿಗೆ ಅಯೋಗ್ಯ ಅಯೋಗ್ಯ ಉಪಾಸನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೀಗೆ ಹಾಗಾಗಿ ಇದು ಅಯೋಗ್ಯವಾದ ಉಪಾಸನೆ ಆದ್ದರಿಂದಾಗಿ ಮಾಡಬಾರ್ದು ಮಾತೆ ಸಂಗಷ್ಟ ಕರ್ಮಣಿ ಹಾಗಾಗಿ ಹಾಗಾಗಿ ನೀನು ಏನು ಮಾಡಬೇಕಂದ್ರೆ ಕರ್ಮ ಬಿಡುವುದರಲ್ಲಿ ಕರ್ಮ ತ್ಯಾಗದಲ್ಲಿ ಸ್ನೇಹ ಮಾಡಬೇಡ ನಿನ್ನಂಥವರೂ ಕೂಡ ಏ ನೀನು ಅಪರೋಕ್ಷ ಜ್ಞಾನಿ ನೀನು ಇಂದ್ರನ ಅವತಾರ ನೀನು ಕರ್ಮ ಬಿಡಬಾರ್ದು ಕೆಲವರು ಹೇಳ್ತಾರೆ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಜ್ಞಾನಿಗಳೂ ಕರ್ಮ ಮಾಡಬೇಕು ಅಂತ ಕೃಷ್ಣ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ನನ್ನ ಏಕೆಂದ್ರೆ ನೀವು ತುಂಬ ತುಂಬ ಉಂಟು ತುಂಬ ಉಂಟು ತುಂಬ ಉಂಟು ಆಗೋದೇ ಇಲ್ಲ ಈಗ ಏನು ಮಾಡಬೇಕಂದ್ರೆ ನಾಳೆ ಸ್ವಲ್ಪ ಇನ್ನು ಉಂಟು ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಎಲ್ಲವೂ ಕೂಡ ಒಬ್ಬ ಜ್ಞಾನ ಪಡಿತಕ್ಕಂಥ ವ್ಯಕ್ತಿ ಅದನ್ನು ತನ್ನಲ್ಲಿ ಅಳವಡಿಸ್ಕೊಳ್ಬೇಕು ಎಂಬ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ಅದನ್ನು ಮುದ್ದು ಮಾಡಬೇಕು ಅಂತ ನಾಳೆ ಆದರೂ ಉಪಸಂಹಾರ ಮಾಡಬೇಕು ಅಂತಿದೆ ಸ್ವಲ್ಪ ಕರ್ಮಾನುಷಾನದ ಬಗ್ಗೆ ಹೇಳಿ ಒಂದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾರೆ ಅದು ನಾಳೆ ಅದು ಎರಡು ಎರಡನೇ ಅಧ್ಯಾಯ ಉಪಸಂಹಾರ ಮಾಡಬೇಕು ಎಂದು ಸಂಕಲ್ಪಿಸಿದ್ದೇವೆ ಮತ್ತು ನಾಳೆದಿಂದ ಮತ್ತೆ ಮೂರನೇ ಅಧ್ಯಾಯ ಕಂಬಾಗುತ್ತೆ ಶ್ರೀ ಗುರುಪ್ರೋ ನಮಃ ಶ್ರೀಪಾದಗಳವರು ಭಾಗವತಾಶ್ರಮದ ನವೀಕರಣ ಕಾರ್ಯಕ್ರಮವನ್ನು ಏನು ಪ್ರಾರಂಭ ಮಾಡದೆ